ಶ್ರೀಗುರುಭ್ಯೋ ನಮಃ ಹರಿ ಸೃಷ್ಟಿಸ್ಥಿತ್ಯಪ್ಯದೃಶಿ ತಮೋ ಬಂಧಮೋಕ್ಷ್ಮೀಬ್ರಹ್ಮ ರುದ್ರ ಪ್ರಭೃತಿಸುರನರೇಷಶತ್ುರಾತ್ಮಕ ವಿಷ್ಣೋವ್ಯಸ್ತಮಸ್ತಲಗುಣ ನಿಧಿಸವರ್ವರ್ವರ್ವರ್ವೋಷ್ಯಪೇತ ಪೂರ್ಣಾನಂದ್ಯಯೋ ಯೋಗ ಗುರುರಿ ಪರಮಶ್ಚಿಂತ ಏತಂತಂ ಜನ್ಮಸ್ಥನ್ಮಯಿತಾಷ್ವಿಜ್ಞಸ್ವರ ತೇನೆ ಬ್ರಹ್ಮಹೃದ ಆದವಯ ಮುಹ್ಯಂತಸೂರಯ ತೇಜೋವಾರಿ ಮೃದ ಯಥಾ ಯತ್ರಿ ಸರ್ಗೋ ಮೃಷ ಧಾಂ ಸ್ವಿನ ಸದಾ ನಿರಸ್ತುಹಕಂ ಸತ್ಯಂ ಪರಂಧೀಮ್ಞಾನವೈರಗ್ಯಪರೈಶ್ವರ್ಯಶಾಲಿನ ಆನಂದತೀರ್ಥಭಗವತ್ಪದನ್ ವಂದೇ ನಿರಂತರ ಭತಿಭವಾಡಮೂಕೋಪಿ ವಗ್್ಮೀಜಮತಿರಿ ಜಂಟುರ್ಜಾತೆ ಪ್ರಜ್ಞಮೌಲಿ ಸಕಲವಚನಚೇತೋದೇವತಾ ಸಾ ಮಮ ವಚಸಿ ನಿಧತ್ತೆ ನಮೋಸ್ತು ತಾತ್ವಿವಾ ವಿಷ್ಣುಭಕ್ತಿಪರಾಯ ಧರ್ಮಾರ್ಗೇ ಪ್ರೇರೆಯದು ಹಿ ನೌಮಿನ್ಯಸುಧಾಕೃಜಯ ಮುನೀನ್ ಶ್ರೀಪಾದಟ್ಸನ್ಮಣೀನ್ ವ್ಯಾಸಾರಿಯನ್ ವಿವಿಧಗಮ್ಹರನ್ ಶ್ರೀವಾಜಾನ ವಂದೇ ಹಂಸವರನ್ ರಘುತ್ತಮಗುರೂನ್ ವೈದಘ್ಯವಾರಾಂ ನಿಧೀನ್ ಶ್ರೀಸತ್ಯವ್ರತರೇಂದ್ರಮುನಿಪನ್ ಸದ್ಬೋಧಸಧ್ಯಾನಪ ಸತ್ಯಕರಬ್ಜ್ಜೋತ್ಥಾ ಪಂಚಾಷ್ವರ್ಷಪೂಜನ್ ಸತ್ಯ ಪ್ರಮೋದತೀರ್ಥಾರೋ ವಿನ್ಯ್ಯಾಧಾರತಾನ್ ಶ್ರೀ ಭಗವಾಚ ಕೃಲು ಅಗ್ರತ್ರೋಹ ತಿಕ್ಷಕ್ಷುಸವರ್ವದೇಹಿ ಸತ್ಯಸಾರೋನವದ್ಯತ್ಮ ಸಹಸಕಾರಕ ಉದ್ಧ ಶ್ರೀಕೃಷ್ಣ ಪರಮಾತ್ಮನಿಗೆ ಪ್ರಶ್ನೆ ಕೇಳಿದ್ದ ಸಜ್ಜನರ ಮನಸ್ಸು ಹೇಗಿರುತ್ತೆ ಸಜ್ಜನರ ಲಕ್ಷಣಗಳೇನು ಇತ್ಯಾದಿಯಾಗಿ ಹಿಂದೆ ಪ್ರಶ್ನೆಯನ್ನು ಕೇಳಿದ್ದಾನೆ ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಉತ್ತರವನ್ನು ನೀಡುತ್ತಾ ಇದ್ದಾನೆ ಕೃಪಾಲುಹೂ ಸಜ್ಜನರಲ್ಲಿ ಇರಬೇಕಾದಂತಹ ಮೊದಲನೆಯ ಲಕ್ಷಣ ಅದು ಕೃಪೆ ದಯೆ ಸಣ್ಣ ಸಣ್ಣ ಅಪರಾಧಗಳನ್ನು ಮಾಡಿದಾಗ ಅವರ ಮೇಲೆ ದಯೆಯನ್ನು ತೋರಿ ಅದನ್ನು ಕ್ಷಮೆ ಮಾಡೋದು ಅಕೃತ ದ್ರೋಹ ಯಾವ ಸಜ್ಜನರನ್ನು ದ್ರೋಹ ಮಾಡದೇ ಇರೋದು ತಿತಿಕ್ಷು ಸುಖ ದುಃಖಗಳು ಜಯ ಪರಾಜಯಗಳು ಶೀತ ಉಷ್ಣ ಮೊದಲಾದ ಯಾವುದೇ ತರಹದ ದ್ವಂದ್ವ ಬಂದಾಗಲೂ ಅದನ್ನು ಸಹನೆ ಮಾಡಿಕೊಂಡು ತನ್ನ ಸಾಧನೆಗೆ ವಿಘ್ನ ಮಾಡಿಕೊಳ್ಳದೇ ಇರೋದು ಸತ್ಯಸಾರ ಸತ್ಯವನ್ನೇ ಮಾತನಾಡುವಂತಹ ಸಂಕಲ್ಪ ಇಟ್ಟುಕೊಂಡಿರಬೇಕು ಅನವಧ್ಯ ಆತ್ಮ ಮನಸ್ಸಿನಲ್ಲಿ ಕಾಮಕ್ರೋಧಾದಿ ದೋಷಗಳು ಇರಬಾರದು ಶುದ್ಧವಾದ ನಿರ್ದೋಷವಾದಂತಹ ಮನಸ್ಸಾಗಿರಬೇಕು ಸಮ ಸರ್ವೋಪಕಾರಕಃ ಎಲ್ಲರಲ್ಲಿಯೂ ಶತ್ರು ಮಿತ್ರ ಉದಾಸೀನ ಎಲ್ಲರನ್ನೂ ಸಮವಾಗಿ ಕಾಣಬೇಕು ಅವರವರ ದ್ವೇಷ ಪ್ರೀತಿ ಇವುಗಳಿಗೆ ಬೆಲೆ ಕೊಡದೆ ಎಲ್ಲರಲ್ಲಿಯೂ ಭಗವಂತ ಇದ್ದಾನೆ ಅಂತ ತಿಳಿದು ಎಲ್ಲರನ್ನೂ ಸಮವಾಗಿ ಕಾಣುವಂತಹ ವ್ಯಕ್ತಿ ಸರ್ವೋಪಕಾರಕಃ ಎಲ್ಲ ಸಜ್ಜನರಿಗೂ ಉಪಕಾರವನ್ನು ಮಾಡುವಂಥವನು ಕಾಮೈರಹತೀ ನಾನಾ ವಿಧವಾದ ಭೋಗ್ಯವಾದ ವಸ್ತುಗಳು ಸಂಪರ್ಕದಲ್ಲಿ ಬಂದಾಗ ತನ್ನ ನಿಶ್ಚಲವಾದ ನಿರ್ಣಯವನ್ನು ಬದಲಾಯಿಸದೆ ದೃಢವಾದ ವೈರಾಗ್ಯದ ನಿರ್ಣಯವನ್ನು ಹಾಗೇ ಕಾಪಾಡಿಕೊಂಡು ಹೋಗುವಂತಹ ವ್ಯಕ್ತಿ ದಾಂತಹ ಇಂದ್ರಿಯಗಳ ಮೇಲೆ ನಿಗ್ರಹ ಇದೆ ಹತೋಟಿ ಇದೆ ವಿಷಯಗಳು ಸಂಪರ್ಕದಲ್ಲಿ ಬಂದಾಗ ಅದಕ್ಕೆ ಇವನು ಬಾಗುವುದಿಲ್ಲ ಅನ್ನುವುದು ಒಂದು ಕಾಮೈರಹತ ಧೀಹಿ ವಿಷಯಗಳು ಹತ್ತರ ಬರೋದು ಬೇಕಾಗಿಲ್ಲ ಇವನ ಇಂದ್ರಿಯಗಳೇ ವಿಷಯಗಳ ಕಡೆಗೆ ಓಡಿ ಹೋಗಿ ವಿಷಯಗಳಿದ್ದಲ್ಲಿಯೇ ಧಾವಿಸಿ ಇವನನ್ನೇನಾದರೂ ಪರಾಭವಗೊಳಿಸ್ತವೆ ಅಂದರೆ ದಾಂತಹ ಆ ಇಂದ್ರಿಯಗಳ ಮೇಲೂ ಇವನಿಗೆ ವಿಶೇಷವಾದಂತಹ ನಿಗ್ರಹ ಇರಬೇಕು ಮೃದು ಹು ಇರಬೇಕು ಮನಸ್ಸಿನಲ್ಲಿ ಕ್ರೌರ್ಯ ಇರಬಾರದು ಶುಚಿಹಿ ಶುದ್ಧಿ ದೇಹದಲ್ಲಿ ಹಾಗೂ ಮನಸ್ಸಿನಲ್ಲಿ ಮಡಿ ಆಚಾರಗಳನ್ನು ಇಟ್ಟುಕೊಂಡಿರಬೇಕು ಅಕಿಂಚನಃ ಯಾವುದೂ ತನ್ನದು ಅಂತ ಸಂಪಾದನೆ ಮಾಡಿಕೊಳ್ಳದೆ ಎಲ್ಲವೂ ಭಗವಂತನಿಂದ ಕೊಡಲ್ಪಟ್ಟದ್ದು ಅಂತ ಎದರ್ಚ್ಛಚ್ಛಾಲಾಭ ಸಂತುಷ್ಟನಾಗಿ ತನ್ನ ಬದುಕಿಗೆ ಎಷ್ಟು ಬೇಕೋ ಅಷ್ಟರ ಮೇಲೆ ಮಾತ್ರ ಅಭಿಮಾನವನ್ನು ಮಾಡ್ತಾ ಇನ್ನುಳದದ್ದು ಯಾವುದೂ ನನ್ನದಲ್ಲ ಅನ್ನೋ ಹಾಗೆ ಧನವನ್ನ ಸಂಚಯ ಮಾಡುವುದರಲ್ಲಿ ಆಸಕ್ತಿ ಇಲ್ಲದೇ ಇದ್ದವನಾಗಿರಬೇಕು ಅನೀಹ ಈಹ ಅಂದರೆ ಕಾರ್ಯಗಳು ಯಾವ ಕಾರ್ಯಗಳನ್ನು ಮಾಡಬಾರದು ಅಂತ ಅರ್ಥ ಅಲ್ಲ ನಿಷಿದ್ಧ ಕಾರ್ಯಗಳನ್ನು ಮಾಡಬಾರದು ಅನೀಹ ಅಂದರೆ ನಿಷಿದ್ಧ ಆಚರಣಾ ಶೂನ್ಯ ನಿಷಿದ್ಧ ಕಾರ್ಯಗಳನ್ನು ಮಾಡಬಾರದು ಮಾಡಬಾರದು ಅಂದರೆ ಇದಕ್ಕೂ ಮೊದಲು ನಿಷಿದ್ಧ ಕಾರ್ಯಗಳೇನು ಅಂತ ತಿಳ್ಕೋಬೇಕು ಚೆನ್ನಾಗಿ ಶಾಸ್ತ್ರಗಳನ್ನು ಓದಿ ಓದಿ ಮೇಲಿಂದ ಮೇಲೆ ಕೇಳಿ ನಿಷಿದ್ಧಾಚರಣೆಗಳೇನು ಅಂತ ಅರ್ಥ ಮಾಡಿಕೊಂಡು ಅದನ್ನು ಸಾಧ್ಯವಾದಷ್ಟು ಬಿಡುವ ಪ್ರಯತ್ನ ಮಾಡಬೇಕು ಒಂದು ಯಾವುದಾದರೂ ಸಂಸ್ಥೆಯಲ್ಲಿ ಪ್ರವೇಶ ಮಾಡಬೇಕಾದರೆ ದೇವಸ್ಥಾನಗಳಲ್ಲಿ ಅಥವಾ ಇನ್ನಿತರ ಸಂಸ್ಥೆಗಳಲ್ಲಿ ಇಲ್ಲಿ ಇರಬೇಕಾದರೆ ಈ ತರಹದ ನಿಯಮಗಳಿವೆ ಅಂತ ಅಲ್ಲಲ್ಲಲ್ಲಿ ಫಲಕಗಳನ್ನು ಹಾಕಿರ್ತಾರೆ ಅದನ್ನು ನೋಡಿ ಅದನ್ನು ತಿಳಿದುಕೊಂಡು ಅದರ ಹಾಗೆ ಇದ್ದರೆ ಸರಿಯಾಗತ್ತೆ ಇಲ್ಲದೇ ಇದ್ದರೆ ವಿಧವಾದ ಪೆನಲ್ಟಿಗಳನ್ನು ಕೊಡೋ ಪ್ರಸಂಗ ಬರುತ್ತೆ ಹಾಗೆ ನಿಷಿದ್ಧಗಳು ಏನು ಅಂತೇ ತಿಳಿಯದೇ ಇರೋ ಅವಸ್ಥೆಯಲ್ಲಿ ಇವತ್ತು ನಾವಿದ್ದೇವೆ ಎಷ್ಟೋ ಪ್ರಸಂಗಗಳಲ್ಲಿ ಅದಾಗಬಾರದು ಮೊದಲಿಗೆ ತಿಳುವಳಿಕೆ ಆಮೇಲೆ ಅದನ್ನು ಬಿಡೋದು ಮಿತಭುಕ ಆರೋಗ್ಯವಂತನಾಗಿ ಮನಸ್ಸಿನಲ್ಲಿಯೂ ಸ್ವಾಸ್ಥ್ಯವನ್ನು ಉಳಿಸಿಕೊಂಡು ಇರುವುದಕ್ಕೆ ಸಾಧ್ಯ ಹೇಗೋ ಹಾಗೆ ಊಟ ಮಾಡಬೇಕು ಆರೋಗ್ಯಕ್ಕೂ ಹಾಳು ಮಾಡುವ ಹಾಳು ಮಾಡಿಕೊಳ್ಳುವಂತೆ ಮನಸ್ಸಿಗೂ ಸ್ವಾಸ್ಥ್ಯ ಹೋಗುವಂತೆ ಯದ್ವಾ ತದ್ವಾ ತಿನ್ನುವುದಲ್ಲ ಮಿತಭುಕ ಶಾಂತ ಭಗವಂತನಲ್ಲಿ ಮನಸ್ಸಿಟ್ಟಿರಬೇಕು ಸ್ಥಿರ ಧರ್ಮದ ವಿಷಯದಲ್ಲಿ ಜ್ಞಾನದ ವಿಷಯದಲ್ಲಿ ಸ್ಥೈರ್ಯ ಇರಬೇಕು ಅಲ್ಲಿ ಚಾಂಚಲ್ಯ ಇರಬಾರದು ಸಾಧ್ಯವಾದಷ್ಟು ತಾನು ಸ್ಥಿರವಾಗಿ ಧರ್ಮವನ್ನು ಪರಿಪಾಲನೆ ಮಾಡಬೇಕು ಶಾಸ್ತ್ರಗಳ ಜ್ಞಾನವನ್ನು ಸಂಪಾದನೆ ಮಾಡುವುದರೊಳಗೂ ನಿಷ್ಠನಾಗಿರಬೇಕು ಮಛರಣ ಭಗವಂತನಿಗೆ ಶರಣಾಗತನಾಗಿರಬೇಕು ಸರ್ವೋತ್ತಮತ್ವ ವಿಜ್ಞಾನ ಪೂರ್ವಂ ತತ್ರ ಮನಸ್ಸದ ಇತ್ಯಾದಿಯಾಗಿ ಗೀತಾ ತಾತ್ಪರ್ಯದಲ್ಲಿ ಹೇಳಿದಂತೆ ದೇವರ ಸರ್ವೋತ್ತಮತ್ವವನ್ನು ತಿಳಿದು ಮಾನಸಿಕ ವಾಚಿಕ ದೈಹಿಕ ತ್ರಿವಿಧ ಪೂಜೆಯನ್ನು ಮಾಡ್ತಾ ಇನ್ನಿತರ ಸಕಲ ಕರ್ಮಗಳನ್ನು ಅವನಿಗೆ ಸಮರ್ಪಣೆ ಮಾಡಿ ಅವನೇ ಸರ್ವರಕ್ಷಕ ಅಂತನ್ನುವ ದೃಢವಾದ ವಿಶ್ವಾಸವನ್ನು ಇಟ್ಟುಕೊಳ್ಳೋದು ಶರಣಾಗತಿ ಮುನಿಹಿ ವ್ಯರ್ಥ ಮಾತುಗಳನ್ನು ಆಡಬಾರದು ಮೌನದಿಂದ ಇರಬೇಕು ಅಥವಾ ಮನನಶೀಲನಾಗಿರಬೇಕು ಬ್ರಹ್ಮಸೂತ್ರಾದಿಗಳಲ್ಲಿ ಹೇಳಿದ ಯುಕ್ತಿಗಳನ್ನು ಅನುಸಂಧಾನ ಮಾಡ್ತಾ ದೇವರ ಜಗತ್ಕಾರಣತ್ವ ಅವನ ಸರ್ವೋತ್ತಮತ್ವ ನಿರ್ದೋಷತ್ವ ಇವುಗಳನ್ನು ಶಾಸ್ತ್ರೋಕ್ತವಾದ ಯುಕ್ತಿಗಳಿಂದ ದೃಢಪಡಿಸಿಕೊಂಡಿರಬೇಕು ಹೀಗಂತಾರೆ ಏನೋ ಎಂತೋ ಗೊತ್ತಿಲ್ಲ ಅನ್ನೋ ಹಾಗೆ ಮಾತನಾಡುವುದಲ್ಲ ಮೌನಿ ಯುಕ್ತಿಯನುಸಂಧಾನದಿಂದ ಅದನ್ನು ದೃಢ ಮಾಡಿಕೊಂಡಿರಬೇಕು ಅಪ್ರಮತ್ತ ಅನೀಹ ಅನ್ನುವ ಕಡೆಗೆ ಒಂದು ಭಾಗ ಹೇಳಿದರು ನಿಷಿದ್ಧ ಕಾರ್ಯಗಳನ್ನು ಮಾಡಬಾರದು ಅಂತ ಅಪ್ರಮತ್ತ ಅಂದರೆ ವಿಹಿತ ಕಾರ್ಯಗಳನ್ನು ಬಿಡಬಾರದು ಏ ನನಗೆ ಗೊತ್ತೇ ಇರಲಿಲ್ಲ ಹೀಗೆ ಮಾಡಬೇಕಾ ಇವತ್ತು ಇವಾಗ ಗೊತ್ತಾಗಲಿಲ್ಲ ಅಂತಂದುಬಿಡಬಾರದು ಪ್ರಮಾದ ವಿಹಿತ ಕಾರ್ಯಗಳ ವಿಷಯದಲ್ಲಿ ಅನವಧಾನ ಮೂಲಕವಾಗಿ ವಿಹಿತ ಕಾರ್ಯಗಳ ಪರಿತ್ಯಾಗ ಮಾಡಬಾರದು ಏನೆಲ್ಲ ಶಾಸ್ತ್ರದಲ್ಲಿ ನಮಗೆ ವಿಧಾನ ಮಾಡಿದ್ದಾರೆ ಅಂತ ತಿಳಿದು ತಿಳಿಯುವುದು ಮಾತ್ರ ಅಲ್ಲ ನೆನಪಿನಲ್ಲಿಟ್ಟುಕೊಂಡು ಅದನ್ನು ಸರಿಯಾಗಿ ಮಾಡಬೇಕು ಮುಗಿದ ಮೇಲೆ ಇವತ್ತು ನಿನ್ನೆ ಏಕಾದಶಿ ಇತ್ತ ಅಂತ ಆಮೇಲೆ ಕೇಳಿದರೆ ಅಪ್ರಮತ್ತ ಪ್ರಮಾದ ಇರಬಾರದು ಗಭೀರಾತ್ಮ ಗಭೀರವಾದಂತಹ ಗಂಭೀರವಾದ ವ್ಯಕ್ತಿತ್ವ ಇರುವ ಭಗವಂತನಲ್ಲಿ ಆತ್ಮ ಮನಸ್ಸನ್ನು ಇಟ್ಟಿರಬೇಕು ಅಥವಾ ಗಭೀರಾತ್ಮ ಇವನ ಬುದ್ಧಿ ವಿಶೇಷವಾಗಿ ಆಳವಾದ ಜ್ಞಾನವನ್ನು ಪಡೆದುಕೊಂಡವನಾಗಿರಬೇಕು ಅಗಾಧ ಧಿಷಣ ಧೃತಿಮಾನ್ ಯೋಗ್ಯವಾದ ಕರ್ಮಗಳನ್ನು ಮಾಡುವ ವಿಷಯದಲ್ಲಿ ಒಳ್ಳೆ ಧೈರ್ಯ ಇರಬೇಕು ಜಿತಷಡ್ಗುಣ ಕಾಮಕ್ರೋಧಾದಿಗಳನ್ನು ಗೆದ್ದಿರಬೇಕು ಅಮಾನಿ ಮಾನದಹ ಅಹಂಕಾರ ಇರಬಾರದು ಮಾನ ಶಬ್ದಕ್ಕೆ ಎರಡು ಅರ್ಥ ಇದೆ ಅಹಂಕಾರ ಗೌರವ ಅವರಿಗೆ ಸನ್ಮಾನ ಮಾಡೋದು ಅಂತಂತಾರಲ್ಲ ಮಾನ ಅಂದರೆ ಗೌರವ ಬಹುಮಾನ ಅಂತೂ ಅರ್ಥ ಇದೆ ಮಾನ ಅಂದರೆ ಅಹಂಕಾರ ದುರಭಿಮಾನ ಅದು ಒಂದು ಮಾನನೆ ಅಮಾನೀ ದುರಭಿಮಾನ ದುರಹಂಕಾರ ಇರಬಾರದು ಮಾನದಃ ಇನ್ನೊಬ್ಬರಿಗೆ ಸನ್ಮಾನವನ್ನ ಗೌರವವನ್ನು ಅವರವರು ಮಾಡಿದ ಯೋಗ್ಯವಾದ ಸತ್ಕಾರ್ಯಗಳಿಗೆ ಪ್ರಶಂಸೆಯನ್ನು ಅವಶ್ಯವಾಗಿ ಮಾಡಬೇಕು ಸತ್ಕಾರ್ಯಗಳಿದ್ದರೆ ಅಮಾನಿ ಮಾನದಹ ವಿಷ್ಣು ಸಹಸ್ರನಾಮದಲ್ಲಿಯೂ ಈ ಮಾತು ಬರ್ತದೆ ಅಮಾನೀ ಮಾನದೋ ಮಾನ್ಯ ಅಲ್ಲ ನಾವು ಇನ್ನೊಬ್ಬರಿಗೆ ಬಹುಮಾನ ಮಾಡಬೇಕು ಅವರು ಮಾಡಿದ ಸತ್ಕಾರ್ಯಗಳಿಗೆ ಮತ್ತು ನಿನಗೆ ಇನ್ನೊಬ್ಬರು ಮಾಡಬೇಕು ಅಂತ ಅಪೇಕ್ಷೆ ಇರ್ತದಲ್ಲ ಹಾಗಾದರೆ ನೀನು ಮಾಡಿದರೆ ನಿನಗೆ ತಿರುಗಿ ಮಾಡುತ್ತಾರೆ ಮಾನದೋ ಮಾನ್ಯ ನೀನು ಮಾನ ಕೊಟ್ಟರೆ ಇನ್ನೊಬ್ಬರಿಗೆ ಅವರು ನಿನಗೆ ಮಾನ ಕೊಡ್ತಾರೆ ನೀನು ಮಾನ ಕೊಡಲಿಲ್ಲ ಅಂದರೆ ನಿನಗೂ ಯಾರು ಮಾನ ಕೊಡೋದಿಲ್ಲ ದೇವರು ಎಲ್ಲರಿಗೂ ಅವರವರ ಯೋಗ್ಯತೆಗೆ ತಕ್ಕ ಮಾನವನ್ನು ಕೊಡ್ತಾನೆ ಅನ್ನೋದಕ್ಕೆ ಇಡಿ ಜಗತ್ತು ದೇವರಿಗೂ ಮಾನ್ಯ ಮಾಡಿದೆ ಮಾನದೋ ಮಾನ್ಯ ನಮಗೂ ಅದು ಸಂದೇಶ ನೀವು ಇನ್ನೊಬ್ಬರಿಂದ ಮಾನ ಪಡೆಯಬೇಕು ಅಂತ ಅಪೇಕ್ಷೆ ಇದ್ದರೆ ನೀವು ಇನ್ನೊಬ್ಬರಿಗೆ ಮಾನ ಕೊಡಿ ಹೌದು ದೋಷಗಳೇ ದೋಷಗಳೇ ನಿಜ ಇಲ್ಲಿ ಗುಣ ಎನ್ನುವ ಶಬ್ದ ಧರ್ಮ ಅಂತ ಇಷ್ಟೇ ಅರ್ಥದಲ್ಲಿ ಹೇಳುದು ಅದು ಸರಿನೆ ನೀವು ಕೇಳಿದ್ದು ನಿಜಾನೇ ಅದೇ ಇಲ್ಲಿ ವಿವಕ್ಷಾಭೇದ ಗುಣ ಅಂತ ಕರೆದಿದ್ದಾರೆ ಅಮಾನೀ ಮಾನದೋ ಮಾನ್ಯ ಆ ಗುಣಗಳನ್ನು ತಗೊಂಡಿಲ್ಲ ಷಡ್ಗುಣಶ್ವರ್ಯಗಳನ್ನು ಸಂಪಾದನೆ ಮಾಡಿರಬೇಕು ಏನದು ಐಶ್ವರ್ಯ ಸಮಗ್ರಸ್ಯ ಸಮಗ್ರಸ್ಸೆ ದೇವರಿಗೆ ಪೂರ್ಣವಾಗಿದೆ ಬೇಡ ನಮ್ಮ ಯೋಗ್ಯತಾನುಸಾರವಾಗಿ ಆ ಈಶ್ವರ್ಯಾದ ಗುಣಗಳನ್ನು ಪಡೆದುಕೊಂಡಿರಬೇಕು ಅನ್ನೋ ಅಭಿಪ್ರಾಯವನ್ನು ಮಾಡಬಹುದು ಅಂತಂದರೆ ಹಾಗೆ ವ್ಯಾಖ್ಯಾನಕಾರರಂತೂ ಎಲ್ಲರೂ ಕಾಮಾದಿ ಗುಣಗಳು ಅಂತ ಬರೆದಿದ್ದಾರೆ ಆದ್ದರಿಂದ ಗುಣಶಬ್ದ ಇಲ್ಲಿ ಧರ್ಮ ಅಂತ ಎಷ್ಟೇ ತಾತ್ಪರ್ಯದಲ್ಲಿ ಅಪ್ರಧಾನ ಧರ್ಮ ಈ ಅರ್ಥದಲ್ಲಿ ತೆಗೆದುಕೊಂಡು ಅಮಾನೀ ಮಾನದ ಕಲ್ಪಹ ವಿಹಿತವಾದ ಕಾರ್ಯಗಳನ್ನು ಮಾಡುವುದರಲ್ಲಿ ಒಂದು ನೈಪುಣ್ಯವನ್ನು ಪಡೆದುಕೊಂಡಿರಬೇಕು ಅದರಲ್ಲಿ ಒಂದು ವಿಶಿಷ್ಟವಾದ ದಕ್ಷತೆ ಸಾಮರ್ಥ್ಯ ಇರಬೇಕು ಇದು ಸಜ್ಜನರ ಲಕ್ಷಣ ಕೆಟ್ಟ ಕೆಲಸ ಮಾಡುವುದರ ಬಗ್ಗೆ ಬಹಳ ಏನು ನಿಷ್ಠೆ ಬೇಕಾಗಿಲ್ಲ ಅಥವಾ ನಮಗೆ ಸಂಬಂಧ ಇಲ್ಲದ ಕೆಲಸದೊಳಗೆ ಭಾರಿ ಪ್ರಾವೀಣ್ಯವನ್ನು ಪಡೆದುಕೊಳ್ಳೋ ಪಡೆದುಕೊಂಡಿರ್ಬೋದು ಪಡೆದುಕೊಳ್ಳದೇ ಅದರಿಂದ ಲಾಭ ಇಲ್ಲ ಹಾನಿ ಇಲ್ಲ ಉದಾಸೀನ ಕರ್ಮಗಳಾಗಿದ್ದರೆ ನಿಷಿದ್ಧ ಕರ್ಮಗಳನ್ನು ಮಾಡುವ ವಿಷಯದಲ್ಲಿ ನೈಪುಣ್ಯ ಇರಲೇಬಾರದು ಆದರೆ ವಿಹಿತವಾದ ಕರ್ಮಗಳು ದೇವರ ಪೂಜೆನೇ ಇದೆ ಅದರಲ್ಲಿ ಒಳ್ಳೆಯ ದಕ್ಷತೆ ಇರಬೇಕು ಪ್ರಾರಂಭ ಮಾಡಿದರೆ ಎಲ್ಲ ವಿಧಾನೋಕ್ತವಾದ ಅಂತಸಾರೋಕ್ತವಾದ ರೀತಿಯಲ್ಲಿ ಶ್ ವ್ಯವಸ್ಥಿತವಾಗಿ ಮಾಡೋದಕ್ಕೆ ಒಂದು ದಕ್ಷತೆ ತಿಳುವಳಿಕೆ ಅಷ್ಟೇ ಅಲ್ಲ ಗೊತ್ತಿರ್ತದೆ ಮಾಡಲಿಕ್ಕಾಗೋದಿಲ್ಲ ಕೆಲವರಿಗೆ ಆದರೆ ಆ ದಕ್ಷತೆಯನ್ನು ಪಡೆದುಕೊಂಡಿರಬೇಕು ಅದು ರೂಢಿಯಿಂದ ಬರುತ್ತೆ ಯಾವಾಗೋ ಒಂದು ಸಲ ಮಾಡಿದರೆ ಬರೋದಿಲ್ಲ ಯಜ್ಞಾಗೆಗಳನ್ನು ಮಾಡಿದರೆ ಶ್ರಾದ್ದಾದಿ ಕರ್ಮಗಳು ಇನ್ನೊಂದು ಹದಿನೈದು ದಿವಸಕ್ಕೆ ಶುರುವಾಗ್ತದೆ ಇಡೀ ಬ್ರಹ್ಮಾಂಡದೊಳಗೆ ಎಲ್ಲ ಪಿಂಡಾಂಡಗಳು ಓಡಾಡ್ತವೆ ಆದರೆ ದಕ್ಷತೆ ಇರೋದಿಲ್ಲ ಏನಂತೀರಿ ಅಂತ ಒಂದು ನೂರು ಸಲ ಕೇಳ್ತಾರೆ ಪ್ರತಿ ವರ್ಷ ಮಾಡೋದು ಶ್ರಾದ್ದ ಶಿಸ್ತಾಗಿ ಅದರ ಬಗ್ಗೆ ಒಂದು ಸಲ ಏನಂತೀರಿ ಅಂತ ಪ್ರತ್ಯೇಕ ಕುಳಿದುಕೊಂಡು ಒಮ್ಮಕೊಂಡ್ಬಿಟ್ರೆ ಪ್ರತಿ ಸಲ ಕೇಳೋ ಕಾರಣ ಇಲ್ಲ ಹೆಜ್ಜೆ ಹೆಜ್ಜೆಗೆ ಕೇಳೋದು ಕೊನೆಗೆ ಕೆಲವರಂತೂ ಸವ್ಯಾಪ ಸವ್ಯಗಳು ಮಾಡಲಿಕ್ಕೆ ಗೊತ್ತಾಗದೆ ಒಂದು ಕೆಲಸ ಮಾಡಿರಿ ಈ ನಿಮಗೆ ಕೊಟ್ಟಿರ್ತೀವಿ ನೀವೇ ಹಾಕ್ಕೊಂಡು ವ್ಯವಸ್ಥೆ ಮಾಡ್ಕೊಂಬಿಡ್ರಿ ನಮಗೆ ತೊಂದರೆ ಕೊಡಬೇಡಿ ಎನ್ನುವಂಥ ಜನರು ಇದ್ದಾರೆ ಈ ಥರ ಎಲ್ಲ ಸಮಸ್ಯೆಗಳಾಗುತ್ತದೆ ಹವ್ಯ ಇರಬಹುದು ಕವ್ಯ ಇರಬಹುದು ಸಂಧ್ಯಾ ಇರಬಹುದು ದೇವರ ಪೂಜೆ ಇರಬಹುದು ಅದರ ಬಗ್ಗೆ ಒಂದು ಕಲ್ಪತೆ ದಕ್ಷತೆ ಮನುಷ್ಯನಲ್ಲಿರಬೇಕು ಮೈತ್ರ ಸಜ್ಜನರಲ್ಲಿ ಪ್ರೇ ಪ್ರೇಮವನ್ನು ಮಾಡಬೇಕು ಕಾರುಣಿಕ ಕಾರುಣ್ಯ ತೋರಬೇಕು ಕಷ್ಟದಲ್ಲಿದ್ದ ಜನರನ್ನು ನೋಡಿ ಅವರ ಕಷ್ಟಗಳನ್ನು ಪರಿಹಾರ ಮಾಡುವುದಕ್ಕೆ ಉಪಕಾರ ಮಾಡುವುದಕ್ಕೆ ಮನಸ್ಸು ಧಾವಿಸಿ ಹೋಗಬೇಕು ಕಾರುಣ್ಯ ಇರಬೇಕು ಅನ್ನುವುದರ ಅರ್ಥ ಕವಿಹಿ ಸರ್ವಜ್ಞನಾಗಿರಬೇಕು ಸರ್ವಜ್ಞ ಅಂದರೆ ದೇವರಂತೆ ವಾಯುದೇವರಂತೆ ಅಂತ ಅರ್ಥ ಅಲ್ಲ ತನಗೆ ಅವಶ್ಯಕವಾದದ್ದೇನಿದೆ ವಿಹಿತವಾದದ್ದು ಎಲ್ಲವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿರಬೇಕು ಕರ್ತವ್ಯ ಕರ್ಮಗಳು ಹಾಗೂ ತಾನು ಉಪಾಸನೆ ಮಾಡಬೇಕಾದ ಭಗವಂತನಲ್ಲಿರುವ ಧ್ಯೇಯವಾದ ಉಪಾಸ್ಯವಾದ ಗುಣಗಳು ಮಹಿಮೆಗಳು ಲೀಲೆಗಳು ಇವುಗಳೆಲ್ಲದರ ಬಗ್ಗೆ ಇತಿಹಾಸ ಪುರಾಣಾದಿಗಳು ಹಾಗೂ ಧರ್ಮಶಾಸ್ತ್ರಗಳು ಇವುಗಳನ್ನೆಲ್ಲ ಚೆನ್ನಾಗಿ ತಿಳ್ಕೊಂಡಿರಬೇಕು ಬಲ್ಲವನಾಗಿರಬೇಕು ಪ್ರಾಚೀನ ಜನರಲ್ಲಿ ಈ ತರಹದ ಗುಣಗಳನ್ನು ಕಾಣ್ತಾ ಇದ್ದು ಅವರಿಗೆ ಸಾಮಾನ್ಯ ಎಂಥವರೇ ಇರಲ್ಲ ಅವರು ಗೃಹಸ್ಥರಿದ್ದರೂ ಅಡ್ಡಿ ಇಲ್ಲ ತಕ್ಕ ಮಟ್ಟಿಗೆ ಧರ್ಮಶಾಸ್ತ್ರ ಜ್ಯೋತಿಷ್ಯ ತಮ್ಮ ನಿತ್ಯದ ಜೀವನದಲ್ಲಿ ಧರ್ಮದ ಯಾವುದೇ ಕಾರ್ಯಗಳಿಗೆ ಚ್ಯುತಿ ಬರದೇ ಇರೋದಕ್ಕೆ ಎಷ್ಟು ಬೇಕೋ ಅಷ್ಟು ಧರ್ಮಶಾಸ್ತ್ರ ಜ್ಯೋತಿಷ್ಯ ಪ್ರಮೇಯಗಳು ಇತಿಹಾಸ ಪುರಾಣಗಳ ಕಥೆಗಳು ಹಬ್ಬ ಹರಿದಿನಗಳ ಬಗ್ಗೆ ಪರಿಚಯ ಇವುಗಳೆಲ್ಲ ಇರುತ್ತಿತ್ತು ಇನ್ನೇನೋ ವಿಶೇಷಕ್ಕೆ ಗುರುಗಳ ಹತ್ರ ಹೋಗಿ ಕೇಳ್ತಾ ಇದ್ದರು ಆ ಮಾತು ಬೇರೆ ಆದರೆ ಕುಳಿತರೆ ನಿಂತರೆ ಏನು ಗೊತ್ತಿಲ್ಲದೆ ಇರೋ ಹಾಗೆ ಮೂಢಾತ್ಮರಾಗಿರಬಾರದು ಹಾಗಿದ್ರೆ ಅದರ ಲಾಭ ಅದರಿಂದ ಆಗೋ ಹಾನಿ ಏನು ಅಂದರೆ ಕರ್ಮಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ ಆದ್ದರಿಂದ ಕವಿಯಾಗಿರಬೇಕು ಕವಿಹಿ ಜ್ಞಾತ್ವಾ ಜ್ಞಾತ್ವಾ ಮಾಂ ಯಾವನ್ ಯಶ್ಚಾಸ್ಮಿ ಯಾದೃಶಃ ಭಜನ್ಯನನ್ಯ ಭಾವೇನು ಶ್ಲೋಕ ಹೋಯ್ತ ಆಯಿತು ಆಜ್ಞಾಹ ಗುಣಾನ್ ದೋಷಾನ್ ಮಯ ದಿಷ್ಟಾನ ಧರ್ಮನ್ ಸಂತೆಜಯ್ಯ ಸರ್ವಾನ್ ಮಾಂ ಭಜೇತ್ ಸ ಚ ಸಪ್ತಃ ದಿಷ್ಟಾನ್ ಅಪಿ ಅಪಿ ಶಬ್ದದಿಂದ ಮದೀಯೈ ದಿಷ್ಟಾನದೇಶ ಮಾಡಿದ್ದಾಗಿರಬಹುದು ನನ್ನ ಭಕ್ತರಾದಂತಹ ವಾಯುದೇವರೋ ಅಥವಾ ವಸಿಷ್ಠಯಾಜ್ಞವಲ್ಕ್ಯಾದಿಗಳು ಪರಾಶರಾದಿಗಳು ತಮ್ಮ ತಮ್ಮ ಸ್ಮೃತಿಗ್ರಂಥಗಳಲ್ಲಿ ಆದೇಶ ಮಾಡಿದ್ದಾಗಿರಬಹುದು ಅಂತಹ ಗುಣಗಳೇನು ದೋಷಗಳೇನು ಇವುಗಳನ್ನು ಚೆನ್ನಾಗಿ ತಿಳಿದುಕೊಂಡು ಧರ್ಮಾನ್ ಸತ್ಯಜ್ಯ ಆ ಎಲ್ಲ ವಿಹಿತ ಕರ್ಮಗಳನ್ನು ಮಾಡಿ ನನಗೆ ಸಮರ್ಪಣೆ ಮಾಡಬೇಕು ಸತ್ಯಜ್ಯ ಅಂದರೆ ಬಿಟ್ಟುಬಿಡಬೇಕು ಅಂತ ಅರ್ಥಲ್ಲ ಎಲ್ಲ ಕರ್ಮಗಳನ್ನು ನನಗೆ ಒಪ್ಪಿಸಬೇಕು ಸಮರ್ಪಣೆ ಮಾಡಿ ಯಾರು ನನ್ನನ್ನು ಭಜನೆ ಮಾಡ್ತಾರೋ ಅವರು ಸಪ್ತಮಃ ಉತ್ತಮ ಸಜ್ಜನು ದೇವರೇನು ಹೇಳಿದ್ದಾನೆ ವಾಯುದೇವರೇನು ಹೇಳಿದ್ದಾರೆ ಇಂದ್ರಾದಿ ದೇವತೆಗಳು ವಸಿಷ್ಠಾದಿರ್ಷಿಗಳೆಲ್ಲ ಏನು ತಿಳಿಸಿದ್ದಾರೆ ಎನ್ನುವುದನ್ನು ಚೆನ್ನಾಗಿ ಆಜ್ಞಾ ಇವ ಚೆನ್ನಾಗಿ ಅರ್ಥ ಮಾಡಿಕೊಂಡು ವಿಹಿತ ಕರ್ಮಗಳನ್ನು ಮಾಡಿ ಇದೆಲ್ಲವೂ ದೇವರು ಮಾಡಿಸಿದ್ದು ಅಂತ ಸಮರ್ಪಣೆ ಮಾಡುವವ ಸಜ್ಜನ ಜ್ಞಾತ್ವ ಜ್ಞಾಪಿ ಮಾಂ ಯಾವಾನ್ಯಚಾಸ್ಮಿ ಯಾದೃಶಃ ಭಜನ್ಯನನ್ಯ ಭಾವೇನ ತೇ ಮೇ ಭಕ್ತಮಾ ನಾನು ಯಾನ್ ಎಷ್ಟು ಪರಿಮಾಣದಿಂದ ವ್ಯಾಪ್ತನಾಗಿದ್ದೇನೆ ದೇಶದಲ್ಲಿ ಅನಂತವಾದ ಅವ್ಯಾಕೃತ ಆಕಾಶದಲ್ಲಿ ನಾನು ವ್ಯಾಪ್ತನಾಗಿದ್ದೇನೆ ನನ್ನನ್ನು ಹಾಗೆ ತಿಳಿದು ಉಪಾಸನೆ ಮಾಡಬೇಕು ಯಶ್ಚ ಅಸ್ಮಿ ನನ್ನ ಸ್ವರೂಪ ಏನಿದೆ ನಿರ್ದೋಷವಾದ ಗುಣಪರಿಪೂರ್ಣವಾದ ನನ್ನ ಸ್ವರೂಪ ಇದೆ ಅಥವಾ ಶಂಕಚಕ್ರಗಥಾ ಪದ್ಮಧಾರಿಯಾಗಿರುವಂತಹ ನನ್ನ ಆ ಸಂಸ್ಥಾನ ಇದೆ ಆಕಾರ ವಿಶೇಷ ಇದೆ ಇನ್ನು ಅನೇಕ ಆಕಾರಗಳಲ್ಲಿ ನಾನಿದ್ದೇನೆ ಮತ್ಸಕುರ್ಮಾದಿ ರೂಪಗಳಲ್ಲಿ ಅದನ್ನು ತಿಳಿಯಬೇಕು ಯಾದೃಶಃ ಎಂತಹ ಗುಣಧರ್ಮಗಳಿಂದ ಲಕ್ಷಣಗಳಿಂದ ವಿಶಿಷ್ಟನಾಗಿದ್ದೇನೆ ಜಗಜ್ಜನ್ಮಾದಿ ಕಾರಣನಾಗಿದ್ದೇನೆ ಇತ್ಯಾದಿ ಈ ನನ್ನ ಪರಿಮಾಣ ನನ್ನ ಸ್ವರೂಪ ಆಕೃತಿ ಜೊತೆಗೆ ನನ್ನ ಲಕ್ಷಣಗಳು ಇವುಗಳೆಲ್ಲವನ್ನು ತಿಳಿದು ಯಾರು ಉಪಾಸನೆ ಮಾಡುತ್ತಾರೋ ಅವರು ಭಕ್ತ ತಮರು ಅಂತ ಶ್ರೀನಿವಾಸ ತೀರ್ಥರಂತಾರೆ ಇದು ಬ್ರಹ್ಮದೇವರಿಗೆ ಸಾಧ್ಯ ಅನಂತ ಅವ್ಯಾಕೃತ ಆಕಾ ಲಕ್ಷ್ಮೀದೇವಿಗಂತೂ ಸರಿ ಅಧಿಕಾರಿ ವರ್ಗದಲ್ಲಿ ವಿಚಾರ ಮಾಡೋದಾದರೆ ಅನಂತ ಅವ್ಯಾಕೃತ ಆಕಾಶದಲ್ಲಿ ವ್ಯಾಪ್ತನಾದ ಆ ಭಗವಂತನನ್ನು ತಿಳಿಯೋದು ಬ್ರಹ್ಮದೇವರನ್ನು ಬಿಟ್ಟರೆ ಬೇರೆಯವರಿಗೆ ಸಾಧ್ಯವೇ ಇಲ್ಲ ಇದಂ ಉತ್ತಮ ಭಕ್ತ ಬ್ರಹ್ಮ ವಿಷಯಂ ಅದು ಬ್ರಹ್ಮದೇವರಿಗೆ ಸಾಧ್ಯ ಉಳಿದವರು ಸಾಮಾನ್ಯವಾಗಿ ತಿಳಿಯಬಹುದು ಪ್ರತ್ಯಕ್ಷವಾಗಿ ಆ ಭಗವಂತನ ಉಪಾಸನೆಯನ್ನು ಮಾಡಿ ಅದನ್ನು ದರ್ಶನ ಮಾಡಿಕೊಳ್ಳುವ ಯೋಗ್ಯತೆ ನಮ್ಮದಾಗದೇ ಇದ್ದರೂ ಪರಮಾತ್ಮ ಸಕಲ ಜಗತ್ತಿನಲ್ಲಿ ವ್ಯಾಪ್ತನಾಗಿದ್ದಾನೆ ಅಂತ ಸಾಮಾನ್ಯವಾಗಿ ತಿಳಿಯೋ ಯೋಗ್ಯತೆ ನಮಗಿದೆ ಅಷ್ಟೇ ಅದಕ್ಕೆ ಜ್ಞಾತ್ವ ಜ್ಞಾತ್ವ ಅಂತ ಎರಡು ಸಲ ಹೇಳಿದರು ಭಾಗವತದಲ್ಲಿ ಪರಮಾತ್ಮನ ಸ್ವರೂಪ ಹಾಗೂ ಅವನ ಪರಿಮಾಣ ವ್ಯಾಪ್ತಿ ಹಾಗೂ ಅವನ ಲಕ್ಷಣ ಗುಣಪೂರ್ಣತ್ವ ಜಗಜ್ಜನ್ಮಾದಿ ಕಾರಣತ್ವ ಮೊದಲಾದ ಲಕ್ಷಣಗಳನ್ನು ತಿಳಿಯಬೇಕು ಅಂದರೆ ಸಾಕಾಗಿತ್ತು ಜ್ಞಾತ್ವ ಜ್ಞಾತ್ವ ಅಂತ ಎರಡು ಬಾರಿ ಯಾಕೆ ಹೇಳಿದರು ಅಂದರೆ ವೀಪ್ಸ ವಿಶೇಷವಾಗಿ ತಿಳಿಯಬೇಕು ಪುನಃ ಪುನಃ ತಿಳಿಯಬೇಕು ಅನ್ನೋದನ್ನು ತಿಳಿಸಿಕೊಡುವುದಕ್ಕಾಗಿಯೇ ಎರಡು ಸಲ ಹೇಳಿದ್ದಾರೆ ಮತ್ತೆ ಮತ್ತೆ ತಿಳಿಯಬೇಕು ಅಂತ ತಿಳಿಯಬೇಕು ಅನ್ನುವುದರಲ್ಲಿ ಅಷ್ಟು ನೈರ್ಭರ್ಯ ಇರಬೇಕು ಜ್ಞಾತ್ವಾ ಅದನ್ನೇ ಶ್ರೀಮಧಾಚಾರ್ಯರು ಪ್ರಮಾಣ ಕೊಡ್ತಾರೆ ಒಂದು ತಿಳ್ಕೊಂಡ್ರೆ ಸಾಧ್ಯ ಆಗೋದಿಲ್ಲ ಯಾಕೆಂದರೆ ಒಂದು ಶ್ರವಣ ಮಾಡಿದರೆ ತಿಳ್ಕೊಂಡ್ರೆ ಪೂರ್ಣ ತಿಳಿದಿರೋದೇ ಇಲ್ಲ ಅದು ಜ್ಞಾತ್ವಾ ಮಮ ಮಾಹಾತ್ಮ್ಯಂ ತತ್ರೋತ್ಸುಕತೆಯ ಪುನಃ ವಿಶೇಷ ಅಂತ ಇಟ್ಕೋಬೇಕು ವಿಶೇಷೇಣ ಜ್ಞಾತ್ವ ಮಾಂ ಅಷ್ಟುತೆ ಅಧಿಕಂ ಅಂದರೆ ಶ್ರೀಮದ್ ಆಚಾರ್ಯರು ಇನ್ನೊಂದು ಜೋಡಿಸಿದರು ಜ್ಞಾತ್ವ ಜ್ಞಾತ್ವ ಅಲ್ಲ ಜ್ಞಾತ್ವ ಎಷ್ಟಾಗ್ತದೋ ಅಷ್ಟೇ ಅದು ಅಷ್ಟಕ್ಕೆ ನಿಲ್ಲಿಸೋದು ಅಲ್ವೇ ಅಲ್ಲ ಅಂದರೆ ಪರಮಾತ್ಮನ ಮಹಿಮೆಯನ್ನು ಸ್ವಲ್ಪ ಕೇಳಿ ತಿಳಿದಾಗ ಅದರ ಬಗ್ಗೆ ವಿಶೇಷವಾದ ಔತ್ಸುಕ್ಯದಿಂದ ಮತ್ತೆ ತಿಳಿಯೋ ಪ್ರಯತ್ನ ಮಾಡಬೇಕು ಸ್ವಲ್ಪ ತಿಳಿತಿದೆ ಇನ್ನೊಂದು ಇನ್ನೊಂದು ನಾಲ್ಕು ಅಂಶಗಳು ಹೆಚ್ಚು ತಿಳಿತಿದೆ ಇನ್ನಷ್ಟು ಮತ್ತೆ ವಿಶೇಷವಾಗಿ ತಿಳಿಯಬೇಕು ವಿಶೇಷಾಜ್ಞಾತ್ವ ಅಧಿಕಂ ವಿಶೇಷೇಣ ಪುನರ್ಜ್ಞಾತ್ವ ಅದಕ್ಕಿಂತಲೂ ಅಧಿಕ ವಿಶೇಷಗಳಿಂದ ಮತ್ತೂ ತಿಳಿದು ಅಂಥವರು ಅಧಿಕಂ ಮಾಂ ಅಷ್ಣುತೆ ಕ್ರಿಯಾ ವಿಶೇಷಣ ಒಮ್ಮೆ ವಿಷ್ಣುವಿಗೆ ವಿಶೇಷಣ ಅಧಿಕಂ ವಿಶೇಷೇಣ ಜ್ಞಾತ್ವ ಅಧಿಕಂ ಮಾಂ ಅಷ್ಟುತೆ ಅವನು ಹೊಂದುವುದಕ್ಕೆ ಸಾಧ್ಯ ಇದೆ ಅಂತ ವಿಜ್ಞಾನೇ ನಿಜವಾಗಿ ಇದರ ಅನುಭವಕ್ಕೆ ಬರ್ತದೆ ಬಹಳ ದೊಡ್ಡ ಯೋಗ್ಯತೆ ಇದ್ದವರನ್ನು ಬಿಟ್ಟುಬಿಡಿ ನಮ್ಮಂತಹ ಸಾಮಾನ್ಯರು ಕೂಡ ಅಲ್ಪಜ್ಞಾನಿಗಳು ಯಾವುದಾದರೂ ಭಾಗವತವೇ ಇರಬಹುದು ಮಹಾಭಾರತದ ಅತ್ಪ್ರಯಜನೇ ಇರಬಹುದು ಸರ್ವ ಮೂಲ ಗ್ರಂಥಗಳಾಗಿರ್ಬೋದು ಸಾಮಾನ್ಯವಾದ ನಮ್ಮ ತಿಳುವಳಿಕೆಯಿಂದಲೇ ನಾವು ಓದೋಣ ಒಂದನೇ ಸಲ ಓದಿದಾಗ ಆಗೋ ಅರ್ಥವೇ ಬೇರೆ ಎರಡನೇ ಸಲ ಓದಿದಾಗ ಆಗೋ ಅರ್ಥಗಳೇ ಬೇರೆ ಈ ಗ್ರಂಥ ನಾವು ಎಂದೂ ಪಾರಾಯಣ ಮಾಡಲೇ ಇಲ್ವೋ ಅಂತ ಅನ್ನಿಸ್ತದೆ ಇಪ್ಪತ್ತು ಸಲ ಮಾಡಿ ಇಪ್ಪತ್ತೊಂದನೇ ಸಲ ಮಾಡುವಾಗಲೂ ನಾವೆಂದೂ ಮಾಡಿಲ್ಲೇನೋ ಈ ವಾಕ್ಯನೇ ನಮಗೆ ಕಾಣಿಸಿರಲಿಲ್ಲಲ್ಲ ಅಥವಾ ಈ ವಾಕ್ಯದೊಳಗೆ ಈ ಒಂದು ವಿಶೇಷವಾದ ರಹಸ್ಯ ಇದೆ ಇದು ಹೊಳೆದೇ ಇರಲಿಲ್ಲ ಅಂತ ನಮಗೆ ಅನ್ನಿಸ್ತದೆ ಇನ್ನು ವಿಶೇಷವಾಗಿ ವ್ಯಾಖ್ಯಾನಕಾರರ ಸಹಾಯ ಇಟ್ಟುಕೊಂಡು ಬಹಳ ಆಸ್ತೆಯಿಂದ ಓದಿದರಂತೂ ಇನ್ನೇನು ಹೇಳೋದು ಹೊಸ ಹೊಸ ಅರ್ಥಗಳು ಗೊತ್ತಾಗದೇ ಇರುವಂತಹ ಎಷ್ಟೋ ವಿಷಯಗಳು ಅದೇ ವಾಕ್ಯದಿಂದ ನಮಗೆ ತೋರ್ಲಿಕ್ಕೆ ಸಾಧ್ಯ ಇದೆ ಆದ್ದರಿಂದ ಒಂದು ಸಲ ನಾವು ತಿಳಿದಿದ್ದೇವೆ ಎಂದರೆ ತೃಪ್ತರಾಗಬಾರದು ಇದನ್ನೇ ಸೂತ್ರಕಾರರು ಆವೃತ್ತಿ ಅಸಕೃತ ಉಪದೇಶ ಸಾರಿದ್ದಾರೆ ಮಲ್ಲಿಂಗ ಮದ್ಭಕ್ತ ಜನ ದರ್ಶನ ಸ್ಪರ್ಶನಾರ್ಚನಂ ಪರಿಚರ್ಯಾಸ್ತುತಿ ಪ್ರಕ್ವ ಗುಣಕರ್ಮಾನುಕೀರ್ತನಂ ಅಯ್ಯೋ ಇದು ಬಹಳ ದೊಡ್ಡದಾಯಿತು ರುಜುಗುಣಸ್ಥರು ಮಾಡೋ ಭಕ್ತಿಯನ್ನು ಹೇಳಿಬಿಟ್ರೆ ನೀವು ಹಿಂದೆ ಅಷ್ಟೆಲ್ಲ ಜಗತ್ತಿನೊಳಗೆ ವ್ಯಾಪ್ತಿಯನ್ನು ನಮಗೆ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ ನಮ್ಮಂಥವ್ರ ಸಾಮ ನೀವು ಕೆಲ ಇಷ್ಟು ಮಾಡಿ ಸರ್ವಸಾಧಾರಣ ಭಕ್ತ ಲಕ್ಷಣಮಾಹ ಸಾಮಾನ್ಯವಾಗಿ ಮಾಡಬೇಕಾದದ್ದನ್ನಾದರೂ ನೀವು ಮಾಡಿಯಪ್ಪ ಮಲ್ಲಿಂಗ ಮದ್ಭಕ್ತ ಜನ ದರ್ಶನ ನನ್ನ ಪ್ರತಿಮೆಗಳು ಅಲ್ಲೇ ಇರುತ್ತಲ್ಲ ದರ್ಶನ ಮಾಡಿಕೊಳ್ಳಿ ಇದೇನು ಭಾಳ ಕಷ್ಟ ಅಲ್ಲ ಇಡೀ ಜಗದ್ವ್ಯಾಪ್ತನಾದ ಭಗವಂತನ ದರ್ಶನ ಬೇಡ ಮಲ್ಲಿಂಗ ನರಸಿಂಹದೇವರ ಪ್ರತಿಮೆ ಇದೆ ರಾಮದೇವರ ಪೂಜೆ ಆಗ್ತದೆ ರಾಮದೇವರದ ಪ್ರತಿಮೆಗಳಿವೆ ನಿಮ್ಮ ನಿಮ್ಮ ಮನೆಯಲ್ಲಿ ಶಾಲಿಗ್ರಾಮಾದಿಗಳಿವೆ ಭಕ್ತಿಯಿಂದ ನೋಡಿ ಒಂದೆರಡು ಕ್ಷಣ ಪೂಜೆ ಮಾಡೋದೊಂದು ಬೇರೆ ದರ್ಶನನೇ ದೃಶ್ಯತಾಂ ದೃಶ್ಯತಾಂತ್ಯಜೇಷ ಅರ್ಚಿತಂ ದರ್ಶನ ಮಾಡಿಕೊಳ್ಳಿ ನನ್ನ ತಂದೆ ನನ್ನ ತಾಯಿ ಇಡೀ ಜಗತ್ತಿಗೆ ಕಾರಣ ಅನಂತ ಉಪಕಾರ ಮಾಡುವವ ಅಂತ ಆ ಭಾವನೆ ಉಕ್ಕಿ ಬಂದು ದೇವರು ಕಾಣಿಸಿರಬಾರದು ಹಾಗೆ ದೇವರನ್ನು ಕಾಣಿ ಏನು ಹೀಗೆ ಮಾತಾಡ್ತಾ ಇದ್ದೀರಿ ತಲೆ ಕೆಟ್ಟಿದೆಯಾ ಅಂತನಬೇಡಿ ಅಂದರೆ ನಿಮ್ಮ ಕಣ್ಣುಗಳಲ್ಲಿ ಆನಂದ ಬಾಷ್ಪಗಳು ತುಂಬಿ ಬಂದು ದೇವರ ಪ್ರತಿಮೆ ನಿಮಗೆ ಕಂಡಿರಬಾರದು ಆ ರೀತಿ ದೇವರನ್ನು ಕಾಣಬೇಕು ಮಲ್ಲಿಂಗ ಮದ್ಭಕ್ತ ಜನ ಕೇವಲ ಭಗವಂತನ ಪ್ರತಿಮೆಗಳ ದರ್ಶನ ಮಾತ್ರ ಅಲ್ಲ ಭಗವಂತನ ಭಕ್ತರಿರ್ತಾರೆ ಜ್ಞಾನಿಗಳು ಅವರ ದರ್ಶನವನ್ನು ಮಾಡಿ ಸ್ಪರ್ಶನ ಆ ದೇವರ ಶಾಲಿಗ್ರಾಮಾದಿಗಳ ಹಾಗೂ ಭಗವದ್ಭಕ್ತರ ಪಾದಗಳ ಸ್ಪರ್ಶವನ್ನು ಮಾಡಿ ಅರ್ಚನೆ ಮಾಡಿ ಪೂಜೆಯನ್ನು ಮಾಡಿ ತುಳಸಿ ಪುಷ್ಪಾದಿಗಳಿಂದ ಅರ್ಚನೆ ಅಥವಾ ಒಟ್ಟಾರೆ ಅರ್ಚನೆ ಅಂದರೆ ಪೂಜೆ ಪೂಜೆಯನ್ನು ಮಾಡಿ ಪರಿಚರ್ಯ ಸೇವೆ ಎಲ್ಲ ಕಡೆಗೂ ಎರಡೂ ತೆಗೆದುಕೊಳ್ಳಬೇಕು ದೇವರು ಹಾಗೂ ದೇವರ ಭಕ್ತರ ಸೇವೆ ಸ್ತುತಿ ಪ್ರಖ್ವ ಗುಣ ಕರ್ಮ ಅನುಕೀರ್ತನಂ ದೇವರ ಸ್ತೋತ್ರ ಮಾಡಬೇಕು ಅವನಿಗೆ ಪ್ರಖ್ವ ವಿನೀತರಾಗಿರಬೇಕು ಗುಣ ಮತ್ತು ಕರ್ಮಗಳನ್ನು ಅವನ ಜ್ಞಾನಾನಂದಾದಿ ಗುಣಗಳು ಹಾಗೂ ಅವನು ಮಾಡುವ ಜಗತ್ಸೃಷ್ಟಿ ಆದಿ ಕರ್ಮಗಳನ್ನು ಇನ್ನೊಬ್ಬರಿಗೆ ಹೇಳಬೇಕು ನಾವಷ್ಟೇ ತಿಳ್ಕೊಂಡ್ರೆ ಅಲ್ಲ ಇನ್ನೊಬ್ಬರಿಗೂ ಹೇಳಬೇಕು ಅನುಕೀರ್ತನಂ ಮತ್ ಕಥಾ ಶ್ರವಣೇ ಶ್ರದ್ಧಾ ಚಿಕ್ಕವರಿದ್ದರೆ ಹೇಳಬೇಕು ದೊಡ್ಡವರಿದ್ದರೆ ಕೇಳಬೇಕು ಮತ್ ಕಥಾ ಶ್ರವಣೇ ಶ್ರದ್ಧಾ ನಮಗಿಂತಲೂ ಹಿರಿಯರಿಂದ ದೇವರ ಕಥೆಯನ್ನು ಕೇಳುವುದರಲ್ಲಿ ಆಸಕ್ತಿ ಇರಬೇಕು ಮದದು ಮದ ಅನುಧ್ಯಾನಮುತ್ತಮ್ ಕೇಳಿದಂತಹ ತತ್ವಗಳ ಬಗ್ಗೆ ನಿರ್ಣಯವಾದ ಮೇಲೆ ಅದನ್ನೇ ಚಿಂತನೆ ಮಾಡಬೇಕು ಸರ್ವಲಾಭೋಪಹರಣಂ ಎಲ್ಲವನ್ನೂ ಪರಮಾತ್ಮನಲ್ಲಿ ಏನೇನು ನಮಗೆ ಲಾಭ ಆಗುತ್ತೆ ಹಣ ಕಾಸು ಇತ್ಯಾದಿ ಅವುಗಳೆಲ್ಲವನ್ನೂ ದೇವರಿಗೆ ಅರ್ಪಣೆ ಮಾಡಬೇಕು ಇದು ನಿನ್ನ ಅಧೀನ ಅಂತ ತಿಳಿಯೋದಷ್ಟೇ ಅರ್ಪಣೆ ಅಂದರೆ ಏನು ದೇವರು ತೆಗೆದುಕೊಂಡು ಹೋಗೋದಿಲ್ಲ ದಾಸ್ಯೇನ ಆತ್ಮ ನಿವೇದನಂ ತಾನು ವಿಷ್ಣುವಿಗೆ ದಾಸ ಅಂತ ತಿಳಿದು ತನ್ನನ್ನೇ ಭಗವಂತನಿಗೆ ಸಮರ್ಪಣೆ ಮಾಡಿಕೊಳ್ಳಬೇಕು ದಾಸತ್ವೇನ ಸ್ವಾತ್ಮನಃ ಅರ್ಪಣಂ ನಾನು ದಾಸ ಎಂಬುದಾಗಿ ತನ್ನನ್ನು ತಾನು ಭಗವಂತನಿಗೆ ಅರ್ಪಣೆ ಮಾಡಿಕೊಳ್ಳುವುದು ಆತ್ಮ ಅನ್ನುವುದಕ್ಕೆ ಆತ್ಮನಿ ವೇದನಮ್ ಅಂತೂ ಅರ್ಥ ಮುಕ್ತನಾದ ಮೇಲೂ ತನಗೆ ನಿಯಾಮಕನಾಗಿ ಭಗವಂತ ಇರ್ತಾನೆ ಜೀವಸ್ವರೂಪದಲ್ಲಿಯೂ ಅವನು ಅಂತರ್ಯಾಮಿಯಾಗಿ ಅನಂತ ಕಾಲದವರೆಗೆ ಇರ್ತಾನೆ ಅಂತ ತಿಳಿಯಬೇಕು ಅನ್ನುವುದು ಅದು ಒಂದು ಅರ್ಥದಲ್ಲಿ ದಾಸ್ಯತ್ವೇನ ಆತ್ಮಸಮರ್ಪಣನೇ ಅದು ಈಗ ಮಾತ್ರ ನಾನು ದಾಸನಲ್ಲ ಮೋಕ್ಷದಲ್ಲಿಯೂ ದೇವರಿಗೆ ದಾಸನೇ ದೇವರು ನನಗೆ ಅಂತರ್ಯಾಮಿಯಾಗಿ ನಿಯಾಮಕನೇ ಅಂತ ತಿಳಿಯೋದು ಅಂದರೆ ತನ್ನನ್ನು ತಾನು ಅನಂತಕಾಲದವರೆಗೆ ದೇವರಿಗೆ ದಾಸ ಅಂತ ಭಾವಿಸಿಕೊಂಡು ಅರ್ಪಣೆ ಮಾಡಿಕೊಳ್ಳೋ ಮಜ್ಜನ್ಮ ಕರ್ಮ ಕಥನಂ ಮಮ ಪರ್ವಾನುಮೋದನಂ ನನ್ನ ಜನ್ಮ ಅವತಾರ ಲೀಲೆಗಳನ್ನು ವರ್ಣನೆ ಮಾಡುವುದು ಹರಿಕಥೆ ಪ್ರವಚನ ಪಾಠ ಈ ರೀತಿಯಾಗಿ ಭಗವಂತನ ಕಥೆಗಳನ್ನು ಹೇಳೋದು ಮಮ ಪರವ ಅನುಮೋದನಂ ಪರವ ಅಂದರೆ ಉತ್ಸವಗಳು ದೇವರ ಉತ್ಸವಗಳೇ ಇರ್ತದೆ ಅಲ್ಲಲ್ಲಲ್ಲಲ್ಲಿ ಜಾತ್ರೆಗಳು ಅಂತ ಅಂತಾರೆ ಕನ್ನಡದಲ್ಲಿ ಉತ್ಸವಗಳನ್ನು ಆಚರಣೆ ಮಾಡ್ತಾರೆ ಒಂದೊಂದು ಊರೊಳಗೆ ವೈಶಾಖ ಮಾಸದಲ್ಲಿ ಮಾರ್ಗಶೀರ್ಷ ಫಾಲ್ಗುಣ ಆ ಊರಿನ ಸಂಪ್ರದಾಯದ ಪ್ರಕಾರ ಪ್ರಾಯ ಆಗಿನ ಕಾಲದಲ್ಲಿ ಬೇರೆ ಬೇರೆ ಊರುಗಳಲ್ಲಿರುವಂತಹ ಸುತ್ತಮುತ್ತಲಿನ ದೇವಸ್ಥಾನಗಳ ಉತ್ಸವಗಳಿಗೆ ತೊಂದರೆಯಾಗಬಾರದು ಅಂತ ಒಬ್ಬೊಬ್ಬರೊಂದೊಂದು ಹಂಚಿಕೊಂಡಿದ್ದಾರೋ ಏನೋ ಒಂದೇ ನರಸಿಂಹದೇವರ ಪ್ರತಿಮೆ ಇದ್ದರೂ ಉತ್ಸವಗಳು ಕೆಲವು ಕಡೆಗೆ ಫಾಲ್ಗುಣದಲ್ಲಿ ಮಾಡ್ತಾರೆ ಕೆಲವು ಕಡೆಗೆ ವೈಶಾಖದಲ್ಲಿ ಮಾಡ್ತಾರೆ ಹೀಗೆಲ್ಲ ಇದೆ ಇರಲಿ ತಾತ್ಪರ್ಯ ಅಂತೂ ಪ್ರಾಚೀನವಾದ ಋಷಿಮುನಿಗಳಿಂದ ಸ್ಥಾಪಿತವಾದ ಜ್ಞಾನಿಗಳಿಂದ ಸ್ಥಾಪಿತವಾದ ಸಜ್ಜನರಿಂದ ವೈಷ್ಣವರಿಂದ ಸ್ಥಾಪಿತವಾದ ಏನು ಪ್ರತಿಮೆಗಳಿವೆ ಉತ್ಸವಗಳಿವೆ ಅಥವಾ ಸ್ವಯಂ ವ್ಯಕ್ತವಾದಂತಹ ವಿಗ್ರಹಗಳಿರುತ್ತವೆ ಅಲ್ಲಿ ನಡೆಯುವ ಉತ್ಸವಗಳಿಗೆ ವಿಶೇಷವಾದಂತಹ ಅನುಮೋದನೆಯನ್ನು ಮಾಡಬೇಕು ಅನುಮೋದನ ಅನ್ನೋದಕ್ಕೆ ಎರಡು ಅರ್ಥ ಒಂದು ಮಾಡಬೇಕು ಅಂತ ಪ್ರೋತ್ಸಾಹ ಕೊಡೋದು ಕೈಲಾದಷ್ಟು ಸಹಾಯ ಮಾಡೋದು ಇನ್ನೊಂದು ಮೋದ ಅಂದರೆ ಸಂತೋಷ ಸಂತೋಷ ಇದೆಲ್ಲ ಏನು ಏನು ರಥೋತ್ಸವ ಏನು ದೇವರು ಇದನ್ನು ರಥದಲ್ಲಿ ಎಳೆದು ನಿಮ್ಮ ಉದ್ಧಾರ ಆಗ್ತದೆ ಹೀಗೆಲ್ಲ ಮಾಡೋ ಉತ್ಸವಕ್ಕೆ ತಿರಸ್ಕಾರ ಮಾಡಬಾರದು ಅನುಮೋದನೋದಕ್ಕೆ ಎರಡೂ ಅರ್ಥ ಬರೀತಾರೆ ಉತ್ಸವ ಅನುಜ್ಞಾನಂ ಉತ್ಸವಂ ದೃಷ್ಟ ಹರ್ಷಃ ಸಂತೋಷಪಡಬೇಕು ಅನಂತ ಉಪಕಾರಗಳನ್ನು ಮಾಡಿದಂತಹ ದೇವರಿಗೆ ನಾವು ಕೃತಜ್ಞತೆಯನ್ನು ಎಷ್ಟು ರೀತಿಯಿಂದ ಅರ್ಪಣೆ ಮಾಡಿದರೂ ಕಡಿಮೆ ಇದೆ ದೇಹ ರಥದಲ್ಲಿ ನಮ್ಮನ್ನು ಕೂಡಿಸಿ ಯಾವಾಗಲೂ ಓಡಾಡಿಸ್ತಾನಲ್ಲ ಅಂತಹ ದೇವರನ್ನು ವರ್ಷಕ್ಕೊಂದು ಸಲ ಆದರೂ ರಥದೊಳಗೆ ಯಾರೋ ಕೂಡಿಸ್ತಾರೆ ನೀವು ಕೂಡಿಸಂಗಲ್ಲ ಏನಿಲ್ಲ ಕೂಡಿಸಿ ಅವರು ಮಾಡೋ ಉತ್ಸವವನ್ನು ನೋಡಿ ಸಂತೋಷ ಏನು ಗಂಟು ಹೋಗೋದು ಮಮ ಪರ್ವಾನುಮೋದನಂ ಇದೆಲ್ಲ ವೈಷ್ಣವರ ಲಕ್ಷಣಗಳಲ್ಲಿ ಸೇರಿದ್ದು ಗೀತ ತಾಂಡವ ವಾದಿತ್ರ ಗೋಷ್ಠೀಭಿ ಮದ್ಗೃಹೋತ್ಸವ ಗೀತ ಭಗವಂತನ ಹಾಡುಗಳು ಅವುಗಳನ್ನು ಹಾಡೋದು ತಾಂಡವ ತನಗೆ ಒಳ್ಳೆಯ ನೃತ್ಯ ಕಲೆ ಇದ್ದರೆ ದೇವಸ್ಥಾನದಲ್ಲಿ ದೇವರ ಎದುರಿಗೆ ಉತ್ತಮವಾದಂತಹ ಶಾಸ್ತ್ರೀಯವಾದ ನೃತ್ಯವನ್ನು ಸಮರ್ಪಣೆ ಮಾಡುವುದು ವಾದ್ಯಗಳು ನಾನಾ ವಿಧವಾದಂತಹ ವಿದ್ವಾಂಸರ ಚರ್ಚೆಗಳು ಅನೇಕ ಹರಿಕಥಾದಿಗಳನ್ನು ಮಾಡಿ ಮದ್ಗೃಹೋತ್ಸವ ಆ ದೇವಸ್ಥಾನದ ಉತ್ಸವವನ್ನ ಆಚರಣೆ ಮಾಡಬೇಕಾರದ್ದು ಕೂಡ ಮಾಡುವವರಿಗೆ ಅನುಮೋದನೆ ಮಾಡುವುದಲ್ಲದೆ ತಾವು ಸ್ವತಃ ತಾದಶ ಉತ್ಸವಗಳನ್ನು ಆಚರಣೆ ಮಾಡುವುದು ಇನ್ನೂ ಉತ್ತಮ ಆದ್ದರಿಂದ ಗೀತ ಅಂದ್ರೆ ಭಗವದ್ಗೀತೆ ಉದ್ಧವ ಗೀತೆ ಈ ತರಹದ ಗೀತೆಗಳೇನು ಅಲ್ಲಲ್ಲಿ ಬರ್ತದಲ್ಲ ಇಂತಹ ಗೀತೆಗಳನ್ನು ಪ್ರವಚನ ಮಾಡಬೇಕು ದೇವಸ್ಥಾನಗಳಲ್ಲಿ ತಾಂಡವ ತರ್ಕತಾಂಡವಾದಿ ಗ್ರಂಥಗಳ ಗೋಷ್ಠಿಯನ್ನು ಮಾಡಬೇಕು ವಾದಿತ್ರ ದ್ವೈತದೊಂದು ಭಿ ದ್ವೈತದ ಡಿಂಡಿಮ ಇತ್ಯಾದಿ ಅನೇಕ ಗ್ರಂಥಗಳಿವೆ ಅವುಗಳ ಬಗ್ಗೆಯೂ ಗೋಷ್ಠಿಗಳನ್ನು ಆಚರಣೆ ಮಾಡಿ ಗೀತ ತಾಂಡವ ವಾದಿತ್ರ ಗೋಷ್ಟಿವಿ. ವಿಹಿ ಭಗವದ್ಗೀತೆಯ ಬಗ್ಗೆ ಗೋಷ್ಠಿ ಮಾಡಬಹುದು ತರ್ಕತಾಂಡವಾದಿ ಪ್ರಮಾಣ ಗ್ರಂಥಗಳ ಬಗ್ಗೆ ಮಾಡಬಹುದು ದ್ವೈತದು ಭಿ ಮೊದಲಾದಂತಹ ವಾದಿತ್ರಗಳೇನಿವೆ ವಾದಿತ್ರದ ಹೆಸರಿನಲ್ಲಿರುವ ಗ್ರಂಥಗಳು ಅವುಗಳ ಬಗ್ಗೆ ಗೋಷ್ಠಿಗಳನ್ನು ಮಾಡಿ ನಮ್ಮ ದೇವಸ್ಥಾನಗಳಲ್ಲಿ ಉತ್ಸವವನ್ನು ಆಚರಣೆ ಮಾಡಿ ಅಂತ ಈ ಸಂದರ್ಭದಲ್ಲಿ ಎಲ್ಲವೂ ನಡೆದಿವೆ ಗೋಷ್ಠಿಗಳು ಯಾತ್ರಾ ಬಲಿವಿಧಾನಂಚ ಸರ್ವವಾರ್ಷಿಕ ಪರವಸು ಯಾತ್ರ ವಾರ್ಷಿಕವಾದಂತಹ ಏನೇನು ಉತ್ಸವಗಳಿರ್ತದೆ ಆಗ ದೂರದಿಂದ ನಾವು ನಡೆದು ಹೋಗಬೇಕು ನಮ್ಮೂರಲ್ಲೇ ಉತ್ಸವ ಇರ್ತದೆ ಅಂತಲ್ಲ ನಮ್ಮೂರಲ್ಲಿ ದೇವಸ್ಥಾನಗಳಿರೋದೇ ಇಲ್ಲ ಸ್ವಲ್ಪ ಪಕ್ಕದ ದೂರದ ಊರದಲ್ಲಿ ಇರ್ತದೆ ಕಾಲ್ನಡಿಗೆಯಿಂದ ನಡೆದು ಹೋಗಬೇಕು ಯಾತ್ರೆ ಮಾಡಬೇಕು ಬಲಿವಿಧಾನಂಚ ಇವತ್ತಿನ ಕಾಲಕ್ಕೆ ನಡೆದು ಹೋಗಲಿಕ್ಕಾಗದೇ ಇದ್ದರೂ ಕನಿಷ್ಠ ವಾಹನಗಳಲ್ಲಿ ಹೋಗಿ ನಾವು ಆ ದೇವಸ್ಥಾನಗಳಲ್ಲಿ ನಡೆಯುವ ಉತ್ಸವಗಳನ್ನು ನೋಡಬೇಕು ಬಲಿವಿಧಾನ ವಾರ್ಷಿಕೋತ್ ವಾರ್ಷಿಕ ಉತ್ಸವಗಳ ಕಾಲದಲ್ಲಿ ಮಾಡಬೇಕಾದಂತಹ ಏನೇನು ಬಲಿವಿಧಾನ ಅಂತೆಲ್ಲ ಇರ್ತದೆ ದೇವರಿಗೆ ಆ ರಥೋತ್ಸವದ ಕಾಲದಲ್ಲಿ ಆ ಎಲ್ಲ ಬಲಿದಾನವನ್ನ ಮಾಡಬೇಕು ಅಂತ ಅದಲ್ಲದೆ ಧಾತ್ರಿ ಹವನ ಅಂತ ಕಾರ್ತಿಕ ಮಾಸದಲ್ಲಿ ಮಾಡ್ತಾರೆ ಆಗ ವಿಶೇಷವಾದ ಧಾತ್ರಿಗೆ ಬಲಿದಾನಾದಿಗಳಿದೆ ಅಂತಹ ಬಲಿದಾನಗಳು ಇವುಗಳನ್ನೆಲ್ಲ ಮಾಡಬೇಕು ಅಂತ ಬರೀತಾರೆ ಸರ್ವಾರ್ಷಿಕ ಪರವಸು ವೈದಿಕೀ ತಾಂತ್ರಿಕೀ ದೀಕ್ಷಾ ವೇದೋಕ್ತವಾದ ಕೆಲವು ದೀಕ್ಷೆಗಳಿವೆ ಪಂಚರಾತ್ರಾದಿ ತಂತ್ರಗಳಲ್ಲಿ ಹೇಳಿದ ದೀಕ್ಷೆಗಳಿವೆ ವೈಷ್ಣವ ದೀಕ್ಷೆಗಳು ಗೋಪಿಚಂದನ ಮುದ್ರಾಧಾರಣೆ ತುಳಸಿ ಮಾಲಾ ಅಕ್ಷಮಾಲಾ ಧಾ ಅಂದರೆ ಇದು ಹೌದು ಕಮಲಾಕ್ಷ ಮಾಲ ಹಾಗೂ ಧಾತ್ರಿ ಮಾಲಾ ಇವುಗಳನ್ನೆಲ್ಲ ಹಾಕಿಕೊಳ್ಳೋದು ಇದೆಲ್ಲ ಬಾಹ್ಯವಾದ ವೈಷ್ಣವ ದೀಕ್ಷೆಗಳು ತಪ್ತ ಮುದ್ರಾಧಾರಣೆ ಇಂತಹ ಪಂಚರಾತ್ರಾಗಮದಲ್ಲಿ ಹೇಳಿದ ವೈಷ್ಣವ ದೀಕ್ಷೆಗಳನ್ನು ತಾನು ಪಡೆದುಕೊಳ್ಳಬೇಕು ಮದೀಯವು ವ್ರತಧಾರಣಂ ವಿಷ್ಣು ಪಂಚಕ ಏಕಾದಶಿಯ ಉಪವಾಸ ಚಾತುರ್ಮಾಸ್ಯ ವ್ರತ ಹೀಗೆ ಅನೇಕ ವ್ರತಗಳನ್ನು ಅನುಷ್ಠಾನ ಮಾಡುವುದು ಇದೆಲ್ಲ ಭಗವದ್ಭಕ್ತರ ಲಕ್ಷಣಗಳನ್ನು ಹೇಳ್ತಾರೆ ಮಮಾರ್ಚಾ ಸ್ಥಾಪನೆ ಶ್ರದ್ಧಾ ಮಮ ಸದ್ಮನಿ ಚೋದ್ಯಮಃ ಪರಮಾತ್ಮನ ಅರ್ಚ ಪ್ರತಿಮೆಯನ್ನು ಸ್ಥಾಪನೆ ಮಾಡುವುದರಲ್ಲಿ ವಿಶೇಷವಾದ ಶ್ರದ್ಧೆ ಇರಬೇಕು ದೇವಸ್ಥಾನಗಳನ್ನು ಅಲ್ಲಲ್ಲಲ್ಲಿ ಸ್ಥಾಪನೆ ಮಾಡಬೇಕು ಪ್ರಾಚೀನರು ಎಷ್ಟು ದೇವಸ್ಥಾನಗಳನ್ನು ಸ್ಥಾಪನೆ ಮಾಡಿದ್ದನ್ನು ನಾವು ಕಾಣುತ್ತೇವೆ ಹನುಮಂತ ದೇವರ ಮಮ ಅಂದರೆ ಮದೀಯಾನಮಂತೂ ಅರ್ಥ ಅಲ್ಲಿ ಭಗವದ್ಭಕ್ತರಾದ ವಾಯುದೇವರ ಪ್ರತಿಮೆಗಳನ್ನು ವ್ಯಾಸರಾಜರು ಎಷ್ಟು ಏಳ್ನೂರ ಇಪ್ಪತ್ತು ಏಳ್ನೂರ ಮೂವತ್ತೆರಡು ದೇವಸ್ಥಾನಗಳನ್ನು ಸ್ಥಾಪನೆ ಮಾಡಿದರು ಅಂತೂ ಇತಿಹಾಸ ಕೇಳ್ತೇವೆ ಅದರಲ್ಲಿ ಸಾಕಷ್ಟು ಉಪಲಬ್ಧವಾಗಿವೆ ಇನ್ನೂ ಎಷ್ಟೋ ಯಾವ ಊರುಗಳಲ್ಲಿವೆ ಅಂತೂ ಗೊತ್ತಿಲ್ಲದೆ ಇರೋ ಅಷ್ಟು ಅಷ್ಟು ಸ್ಥಾಪನೆ ಮಾಡಿದ್ದಾರೆ ಅದರ ಲಾಭ ಏನು ಒಂದು ಪ್ರಾಣದೇವರ ದೇವಸ್ಥಾನವನ್ನು ಅಥವಾ ಕೃಷ್ಣನ ವೆಂಕಟೇಶ ದೇವರ ರಾಮದೇವರ ದೇವಸ್ಥಾನವನ್ನು ಮಾಡಿದರೆ ಸುತ್ತಮುತ್ತಲಿರುವ ಜನರಿಗೆ ಅದೊಂದು ಶ್ರದ್ಧಾ ಕೇಂದ್ರ ಅಷ್ಟು ಜನ ಬಂದು ಅಲ್ಲಿ ದರ್ಶನ ಪಡೀತಾರೆ ಪ್ರದಕ್ಷಿಣೆ ನಮಸ್ಕಾರ ಭಜನೆ ಏನೋ ಒಂದು ಮಾಡಿ ಅವರು ಧರ್ಮ ಮಾರ್ಗದಲ್ಲಿ ಬರುವುದಕ್ಕೆ ಅದೊಂದು ದೊಡ್ಡದಾದಂತಹ ಆಕರ್ಷಣೆ ಇಂತಹ ಜ್ಞಾನಿಗಳು ಪ್ರತಿಷ್ಠಾಪನೆ ಮಾಡಿದರಂತೂ ವಿಶಿಷ್ಟ ಸನ್ನಿಧಾನದಿಂದ ಅವರ ಎಲ್ಲ ಇಷ್ಟಾರ್ಥಗಳು ಪೂರ್ಣ ಆದರೆ ಹೆಚ್ಚಿನ ಶ್ರದ್ಧೆ ಧರ್ಮದಲ್ಲಿ ಅವರಿಗೆ ಬರುತ್ತದೆ ಸಹಸ್ರ ಸಹಸ್ರ ಜನರನ್ನು ಸಹಸ್ರಾರು ವರ್ಷಗಳವರೆಗೆ ಧರ್ಮ ಮಾರ್ಗದಲ್ಲಿ ಬರುವ ಒಂದು ದೊಡ್ಡ ಸೇವೆಯನ್ನು ಅವರೆಲ್ಲರನ್ನೂ ಕರೆದುಕೊಂಡು ಬರುವ ಸೇವೆಯನ್ನು ಮಾಡಿದ ಪುಣ್ಯ ಈ ದೇವಸ್ಥಾನಗಳನ್ನು ಮಾಡುವುದರೊಳಗಿದೆ ಸತ್ಯಸಂಧ ತೀರ್ಥರು ಅನೇಕ ಕಡೆಗೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ವಿಶೇಷವಾಗಿ ಕೋಸ್ಟಲ್ ಆಂಧ್ರಾದೊಳಗೆ ಕೆಲವು ತಿಂಗಳುಗಳ ಹಿಂದೆ ಸಂಚಾರ ಮಾಡಿದಾಗ ಅಲ್ಲಿ ಹೋಗುವ ಪ್ರಸಂಗ ಬಂತು ಆ ಊರುಗಳನ್ನು ನೋಡಿದರೆ ಆಶ್ಚರ್ಯ ಆಗ್ತದೆ ಈ ಊರಿಗೆ ಬಂದರೆ ಹೇಗೆ ಅವರು ಅಂತ ಅದು ಆಗಿನ ಕಾಲಕ್ಕೆ ಇವತ್ತಿನ ಕಾಲಕ್ಕೆ ನಮಗೆ ಹೋಗೋದು ಕಷ್ಟ ಇತ್ತಲ್ಲಿ ವಾಹನಗಳ ಸೌಕರ್ಯ ಇದ್ದ ಯುಗದಲ್ಲಿ ಅಂಥದ್ದು ಆವತ್ತಿನ ಕಾಲಕ್ಕೆ ಅಷ್ಟು ಚಿಕ್ಕ ಚಿಕ್ಕ ಚಿಕ್ಕ ಹಳ್ಳಿಗಳನ್ನು ಆರಿಸಿಕೊಂಡು ಅಲ್ಲಿ ಪ್ರಾಣದೇವರ ದೇವಸ್ಥಾನ ಅದಕ್ಕೆ ಕೆಲವು ಭೂಮಿಗಳನ್ನು ವ್ಯವಸ್ಥೆ ಮಾಡಿ ಅಲ್ಲಿ ಪೂಜೆ ಮಾಡುವುದಕ್ಕೆ ಕೆಲವು ಮನತನಗಳನ್ನು ಇಟ್ಟು ಅಲ್ಲಿಯ ಜನರಿಗೆ ಒಂದು ಶ್ರದ್ಧಾ ಕೇಂದ್ರ ಇರಬೇಕು ಅಂತ ಸತ್ಯಸಂಧ ತೀರ್ಥರು ಬೇಕಾದಷ್ಟು ಕಡೆಗೆ ಅಷ್ಟು ಮಾಡಿದ್ದಾರೆ ಅಂತೂ ಇವತ್ತಿಗೂ ಅಲ್ಲಿ ವೈಷ್ಣವ ಸಂಸ್ಕೃತಿ ಧರ್ಮ ಉಳಿದಿದೆ ಹೀಗೆ ಅನೇಕ ಜ್ಞಾನಿಗಳು ಮಾಡಿದ್ದನ್ನೆಲ್ಲ ನಾವು ಕೇಳ್ತೇವೆ ಜನಮೇಜಯರು ಮಾಡಿದ್ದು ಬೇಕಾದಷ್ಟು ಹೇಳ್ತಾರ ಅಲ್ಲಲ್ಲಿ ಮಮಾರ್ಚಾ ಸ್ಥಾಪನೆ ಶ್ರದ್ಧಾ ಮಮಸದ್ ಸದ್ ಮನಿಚೋದ್ಯಮ ದೇವರ ಪ್ರತಿಮೆಯನ್ನು ಸ್ಥಾಪನೆ ಮಾಡುವುದರಲ್ಲಿ ಶ್ರದ್ಧೆ ಇರಬೇಕು ದೇವಸ್ಥಾನಗಳನ್ನು ಕಟ್ಟುವುದರಲ್ಲಿಯೂ ಪ್ರಯತ್ನ ಇರಬೇಕು ನೋಡಿ ಪರಿಸರ ಪ್ರಜ್ಞೆ ಪುರಾಣಗಳಲ್ಲಿ ಎಷ್ಟು ವಿಚಿತ್ರವಾಗಿದೆ ಅದನ್ನು ಕೇವಲ ಸಾಮಾಜಿಕವಾದ ಒಂದು ಕಾರ್ಯ ಮಾತ್ರ ರೂಪ ಇದೊಂದು ಆಧ್ಯಾತ್ಮಿಕವಾದ ಕಾರ್ಯ ದೇವರ ಸೇವೆಯೂ ಹೌದು ಅಂತನ್ನುವ ರೀತಿಯಲ್ಲಿ ಅದರ ಸಮನ್ವಯವನ್ನು ಮಾಡುತ್ತಾರೆ ಉದ್ಯಾನ ಉಪವನ ಆಕ್ರೀಡ ಪುರಮಂದಿರ ಕರ್ಮಣಿ ಉದ್ಯಮ ಉದ್ಯಾನಗಳನ್ನು ಮಾಡಿ ಅಲ್ಲಲ್ಲಲ್ಲಿ ಉಪವನಗಳನ್ನು ಮಾಡಿ ಊರಿನ ಹೊರಗೆ ದೊಡ್ಡದಾದಂತಹ ಉದ್ಯಾನವನ್ನ ಮಾಡೋದು ಊರೊಳಗೆ ಮಾಡುವಂತಹ ಉಪವನಗಳು ಅಥವಾ ದೇವಸ್ಥಾನದ ಹೊರಗೆ ಮಾಡುವುದು ಉದ್ಯಾನ ದೇವಸ್ಥಾನದ ಒಳಗೇನೆ ರಮ್ಯವಾಗಿರತಕ್ಕಂತಹ ಒಳ್ಳೆಯ ಹಸರು ಕಾಣೋ ಆಗಿರಬೇಕು ಅದು ಉಪವನ ಆಂತರಂ ಉಪವನ ಬಾಹ್ಯಂ ಉದ್ಯಾನಂ ಅಂತ ದೇವಸ್ಥಾನದ ಒಳಗೆ ಸುಂದರವಾಗಿರತಕ್ಕಂತಹ ಗಿಡಗಳು ಎಲ್ಲಿ ನೋಡಿದ್ರಲ್ಲಿ ರಮ್ಯವಾಗಿರಬೇಕು ಹೊರಗೂ ಉದ್ಯಾನ ಇರಬೇಕು ಆ ಕ್ರೀಡಾ ಕ್ರೀಡೆಯನ್ನು ಪರಮಾತ್ಮನ ವಿಶೇಷವಾದ ಉತ್ಸವಗಳನ್ನು ಡೋಲೋತ್ಸವ ಇರಬಹುದು ಕಲ್ಯಾಣೋತ್ಸವ ಇರಬಹುದು ಇಂಥವುಗಳನ್ನೆಲ್ಲ ಮಾಡುವುದಕ್ಕೆ ಒಂದು ದೊಡ್ಡ ಮಂಟಪ ಇರಬೇಕು ಪುರಮಂದಿರ ಕರ್ಮಣಿ ದೇವಾಲಯಗಳನ್ನು ಮಾಡುವಂತಹ ವಿಷಯದಲ್ಲಿ ಅಥವಾ ಪುರಗಳನ್ನು ಊರುಗಳನ್ನು ಕಟ್ಟುವ ವಿಷಯದಲ್ಲಿ ಹೊಸದಾದ ಊರನ್ನೇ ನಿರ್ಮಾಣ ಮಾಡಬಹುದು ಸಜ್ಜನರಿಗಾಗಿ ಅಗ್ರಹಾರಗಳನ್ನು ಮಾಡಬಹುದು ದೇವರಿಗೆ ಮಂದಿರಗಳನ್ನು ಕಟ್ಟಬಹುದು ದೇವದರ ಭಕ್ತರಿಗೆ ಮನೆಗಳನ್ನು ಕಟ್ಟಿಕೊಡಬಹುದು ಇವುಗಳೆಲ್ಲ ಭಗವದ್ಭಕ್ತರು ಮಾಡಬೇಕಾದಂತಹ ಕೆಲಸಗಳು ಕೇವಲ ಹೋಮ ಹವನ ತುಪ್ಪ ಹಾಕೋದು ತುಪ್ಪ ತಿನ್ನೋದು ಇಷ್ಟೇ ಬ್ರಾಹ್ಮಣರ ಕೆಲಸ ಅಂತ ತಿಳ್ಕೊಂಡಿದ್ದಾರೆ ಎಷ್ಟು ವಿಶಾಲ ದೃಷ್ಟಿಯಿಂದ ಹೇಳ್ತಾ ಇದ್ದಾರೆ ನೋಡಿ ಕೃಷ್ಣ ಹೇಳ್ತಾ ಇದ್ದಾನೆ ಯಾರೋ ಅಲ್ಲ ಬರೇ ಊಟ ಮಾಡಿ ಕೂಡಬೇಡ ಅಂತ ಉದ್ಧವನಿಗೆ ಕೃಷ್ಣ ಹೇಳ್ತಾನೆ ಉದ್ಯಾನ ಉಪವನ ಆಕ್ರೀಡಾ ಪುರ ಮಂದಿರ ಕರ್ಮಣಿ ಇವುಗಳನ್ನು ಮಾಡೋ ವಿಷಯದಲ್ಲಿ ಪ್ರಯತ್ನ ಇರಲಿ ನಿನ್ನದು ಮತ್ತು ಇಂತಹ ವಿಶಾಲವಾದದ್ದನ್ನು ಹೇಳಿದ ಮಾತ್ರಕ್ಕೆ ನಾವು ದೊಡ್ಡ ದೊಡ್ಡ ಕೆಲಸ ಅಷ್ಟೇ ಮಾಡೋರು ಸಣ್ಣ ಕೆಲಸ ಮಾಡೋದಿಲ್ಲ ಅಂತನಬೇಡಿ ಅಂತ ತಕ್ಷಣಕ್ಕೆ ಎರಡನೇ ಮಾತನ್ನು ಹೇಳ್ತಾನೆ ಸಮ್ಮಾರ್ಜನ ಉಪಲೇಪಾಭ್ಯಂ ನಾವು ಕೋಟಿ ಕೋಟಿ ರೂಪಾಯಿಗಳನ್ನು ಕೊಟ್ಟು ದೇವಸ್ಥಾನ ಕಟ್ಟಿಸಿದ್ದೇವೆ ನಮ್ಮ ಕೆಲಸ ಮುಗೀತು ಅಂತ ಕೈ ಬಿಡಬೇಡಿ ಆ ದೇವಸ್ಥಾನ ಸ್ವಚ್ಛ ಮಾಡಿ ಅದೂ ನಿಮ್ಮ ಕೆಲಸ ಅಂತಾನೆ ಎಂತಹ ವಿಚಿತ್ರವಾದ ದೃಷ್ಟಿ ಇದೆ ನೋಡಿ ಸುಮ್ಮ ಸುಮ್ಮನೆ ದೊಡ್ಡ ದೊಡ್ಡ ಸೆಮಿನಾರ್ಗಳನ್ನು ಮಾಡಿ ಏನೇನೋ ಬಹಳ ನಾವು ಬುದ್ಧಿವಂತರು ಅಂತ ಎಲ್ಲ ಹೇಳಿದ್ದಾನೆ ಕೃಷ್ಣ ಹೇಳದೇ ಇದ್ದದ್ದೇ ಯಾವುದಿಲ್ಲ ಅದನ್ನು ತಿಳ್ಕೊಳ್ಳಿಕ್ಕೆ ನಾವು ಸೆಮಿನಾರ್ ಮಾಡಬೇಕಷ್ಟೇ ಹೊಸ ಸಂಶೋಧನೆ ಏನು ಮಾಡೋದು ಉಳಿದಿಲ್ಲ ಈಗ ಸಮ್ಮಾರ್ಜನ ಸ್ಥಳವನ್ನು ಶುದ್ಧ ಮಾಡಿ ಸ್ವತಃ ಕೈಯಲ್ಲಿ ಬರಕೆಯನ್ನು ತೆಗೆದುಕೊಂಡು ಕಸ ಹುಡುಗಬೇಕು ಅಂಬರೀಷ್ ಚಕ್ರವರ್ತಿ ತಾನು ಸ್ವತಃ ಮಾಡ್ತಾ ಇದ್ದ ಅಂತ ಇದೆ ಉಪಲೇಪಾಭ್ಯಾಮ್ ಗೋಮಯದಿಂದ ಕೆಂಪು ಮಣ್ಣಿನಿಂದ ನೀರು ಕಲಿಸಿ ಚೆನ್ನಾಗಿ ಸಾರಿಸಬೇಕು ಅಥವಾ ಉಪಲೇಪಾಭ್ಯಾಮ್ ಸುಣ್ಣ ಅಂತ ಹಳೆ ಕಾಲಕ್ಕೆ ದೇವಸ್ಥಾನದ ಹೊರಗೆ ಸುಣ್ಣ ಹಾಗೂ ಮಧ್ಯದಲ್ಲಿ ಕೆಂಪು ಮಣ್ಣು ಹಚ್ಚುವುದನ್ನು ನೋಡ್ತೀರಿ ಅದನ್ನು ಸ್ವತಃ ಮಾಡಬೇಕು ಕುಡ್ಯಾದವು ಚೂರ್ಣಾದೇಹೇ ಲೇಪನಂ ಅಂತ ಸಮ್ಮಾರ್ಜನ ಉಪಲೇಪ ಸೇಕ ಗಂಧದ ನೀರು ಸುಗಂಧ ಬಂದ ಭಕ್ತರಿಗೆ ದೇವರಿಗೆ ಸೇವಾರೂಪದಲ್ಲಿ ಬಂದ ಭಕ್ತರಿಗೆ ಆನಂದ ಆಗೋ ಹಾಗೆ ಎಲ್ಲ ಕಡೆಗೆ ಗಂಧದ ನೀರನ್ನು ಸಿಡಿಸಬೇಕು ಮಂಡಲ ವರ್ತನೈ ಅಲ್ಲಲ್ಲಿ ರಂಗವಲ್ಯಾದಿಗಳಿಂದ ಅಲಂಕಾರವನ್ನು ಮಾಡಬೇಕು ವರ್ತನ ಪ್ರದಕ್ಷಿಣೆ ಹಾಕಬೇಕು ಗೃಹೇ ಶುಶ್ರೂಷಣ ಮಹ್ಯಂ ಇದು ದೇವಸ್ಥಾನದಲ್ಲಿ ನನಗೆ ಮಾಡುವ ಸೇವೆ ಕಸ ತೆಗೆಯುವುದು ಸಾರಿಸುವುದು ಗಂಧದ ನೀರಗಳನ್ನು ಪ್ರೋಕ್ಷಣೆ ಮಾಡುವುದು ಸುಣ್ಣ ಬಣ್ಣಗಳನ್ನು ಹಚ್ಚಿ ಸುಂದರವಾಗಿ ಕಾಣುವಂತೆ ಇಡುವುದು ರಂಗವಲ್ಯಾದಿಗಳನ್ನು ಹಾಕುವುದು ಇದೆಲ್ಲವೂ ಸೇವೆ ಅತ್ಯಂತ ವ್ಯಾಪಕವಾದ ಸಕಲ ಸಜ್ಜನರಿಗೆ ಹಿತವಾಗುವ ಸೇವೆಗಳೂ ಸರಿ ಆತ್ಮೋದ್ಧಾರಕ್ಕೆ ಮಾಡಬೇಕಾದದ್ದು ಸರಿ ದಾಸವದ್ಯದಮಾಯ ಮೊನ್ನೆ ದಿವಸ ಅಂದರೆ ಕೆಲವು ದಿನಗಳ ಹಿಂದೆ ದೇವಸ್ಥಾನಗಳಲ್ಲಿ ತೀರ್ಥಕ್ಷೇತ್ರಗಳಲ್ಲಿ ಯಾವ ರೀತಿ ಶುದ್ಧಿಯನ್ನು ಕಾಪಾಡಿಕೊಳ್ಳಬೇಕು ಅಂತನ್ನೋದರ ಬಗ್ಗೆ ವಿಚಾರ ಎಲ್ಲ ಸಾಕಷ್ಟು ಆಯಿತು ತಾವು ಅನೇಕ ಜನ ಅದರಲ್ಲಿ ಭಾಗವಹಿಸಿದ್ರಿ ಅಲ್ಲಲ್ಲಿ ಇದರ ಬಗ್ಗೆ ನಾವು ಒಂದು ಹೆಜ್ಜೆಯನ್ನು ಇಡಬೇಕು ದೇವಸ್ಥಾನಗಳಲ್ಲಿ ಉದಾಹರಣೆಗೆ ಈ ದೇವಸ್ಥಾನವನ್ನೇ ಹೇಳೋಣ ನಿಮ್ಮ ಊರುಗಳಲ್ಲಿ ದೇವಸ್ಥಾನ ಇರಬಹುದು ನಿಮ್ಮ ಮನೆಯಲ್ಲಿರಬಹುದು ದೇವರ ಮನೆ ಅಥವಾ ಅಕ್ಕಪಕ್ಕದ ಯಾವುದೋ ಒಂದು ಸಜ್ಜನರು ಮಾಡಿದಂತಹ ವೈಷ್ಣವರು ಮಾಡಿದ ದೇವಸ್ಥಾನಗಳಿರ್ಬೋದು ಅಲ್ಲಿ ಈ ತರಹದ ಸೇವೆಯನ್ನು ಮಾಡುವುದಕ್ಕೆ ಒಂದು ಹೆಜ್ಜೆಯನ್ನು ಮುಂದಿಡಿ ಇಷ್ಟೆಲ್ಲ ಭಾಗವತವನ್ನ ಅದು ಪ್ರೋಷ್ಠಪತಿ ಭಾಗವತದ ಶ್ರವಣ ಮಾಡಿ ಕೃಷ್ಣನ ಒಂದು ಯಾವುದಾದರೂ ಆದೇಶವನ್ನು ನಮ್ಮ ಜೀವನದಲ್ಲಿ ಸುಲಭವಾದದ್ದನ್ನು ಪರಿಪಾಲನೆ ಮಾಡಲಿಕ್ಕೆ ಅರಣ್ಯಕ್ಕೆ ಹೋಗಿ ತಪಸ್ಸು ಮಾಡಿ ಅಂತ ಹೇಳಿದ್ದಾರೆ ಚತುರ್ಥ ಧ್ರುವರಾಜನ ಕಥೆ ಅದೆಲ್ಲ ಮಾಡಲಿಕ್ಕಾಗೋದಿಲ್ಲ ಕಸ ಹುಡುಗೋದಕ್ಕೆ ಏನು ಕಷ್ಟ ಇದೆ ಸ್ವತಃ ದೇವರ ಮನೆಯನ್ನು ನೀವೇ ಕಸಗೊಡಿಸಿ ಸಾರಿಸಿ ಅಲಂಕಾರವನ್ನು ಮಾಡಿ ನೀವು ಮನೆಯವರು ಅಥವಾ ಅವರೊಂದು ಸೇವೆಯನ್ನು ಮಾಡಲಿ ನೀವೊಂದು ಮಾಡಿ ಆದರೆ ಸೇವೆಯನ್ನು ಮಾಡುವಂತಹ ಒಂದು ಪ್ರವೃತ್ತಿ ನಮ್ಮಲ್ಲಿ ನಾವು ಬೆಳೆಸಿಕೊಳ್ಬೇಕು ಇಂತಹ ದೇವಸ್ಥಾನಗಳಲ್ಲಿ ಬಂದಾಗ ಪ್ರಾಕ್ಟಿಕಲ್ಲಾಗಿ ನಾನು ಹೇಳೋದು ಎಲ್ಲರೂ ಬಂದು ಕಸ ಹುಡುಗಲಿಕ್ಕೆ ಆಗೋದಿಲ್ಲ ಹುಡುಗಬೇಕು ಅಂತ ನಾನು ಹೇಳ್ತಾ ಇಲ್ಲ ಸೇವೆ ಮಾಡೋರಿದ್ದರೆ ಮಾಡಬಹುದು ಆದರೆ ಕನಿಷ್ಠ ಕಣ್ಣೆದರಿಗೆ ಏನಾದರೂ ಕಂಡ್ರೆ ಯಾವುದೇ ದೇವಸ್ಥಾನದಲ್ಲಿ ತಾನೇ ಸ್ವತಃ ಏನು ಎಷ್ಟು ಗಲೀಜಿಟ್ಟಿದ್ದಾರೆ ಅಂತ ಬೈದು ಹೋಗೋದಕ್ಕಿಂತಲೂ ನಾನೂ ಒಬ್ಬ ಭಕ್ತ ಅಂತ ತೆಗೆದು ಅದನ್ನು ಕಸದ ಬುಟ್ಟೆಯಲ್ಲಿ ಹಾಕಿದರೆ ದೇವಸ್ಥಾನ ಸ್ವಚ್ಛವಾಗಿರುತ್ತೆ ಈ ನಮ್ಮ ದೇವಸ್ಥಾನದಲ್ಲಿ ಮಾಡಿದ್ದು ನಾನು ಹೇಳ್ತಾ ಇಲ್ಲ ಕೇವಲ ಯಾವುದೇ ದೇವಸ್ಥಾನ ಇರ್ಬೋದು ಯಾರದೇ ಇರ್ಬೋದು ರಾಘವೇಂದ್ರ ಸ್ವಾಮಿಗಳ ಮಠಗಳಿರ್ಬೋದು ಅಲ್ಲಿ ಕಾ ಕಂಡಂತಹ ಅಶುದ್ಧಿಯನ್ನು ಸ್ವಚ್ಛ ಮಾಡುವುದಕ್ಕೆ ನಾನು ಯಾರು ನಾನೊಬ್ಬ ಸಾಮಾನ್ಯ ಸೇವಕ ಅಷ್ಟೆ ನಾನೇನು ಗೋಮಾಜಿ ಗಣೇಶಕ್ಕೆ ಅಪ್ಸೆ ಅಲ್ಲ ಏನಲ್ಲ ಸ್ವತಃ ನಾನೇ ಕೈಯಿಂದ ತೆಗೆದುಕೊಂಡು ತೆಗೆದು ಎತ್ತಿ ಹಾಕಿದರೆ ಮುಗಿದು ಇದು ದೇವರ ಸೇವೆ ಕೃಷ್ಣ ಪರಮಾತ್ಮ ಹೇಳುವ ಮಾತು ನದಿ ಅಥವಾ ಯಾವುದೇ ತೀರ್ಥಗಳು ಸರೋವರಗಳು ಇಂತಹ ದೇವಸ್ಥಾನಗಳು ಅಲ್ಲಿ ಅಶುಚಿ ಕಂಡಾಗ ಪೂರ್ಣ ಸ್ವಚ್ಛ ಮಾಡುವದಕ್ಕೆ ನಾನು ಮಹಾ ಸಮರ್ಥನಲ್ಲ ದೊಡ್ಡ ವ್ಯಕ್ತಿ ಅಲ್ಲ ಅಷ್ಟು ಶಕ್ತಿ ನನಗಿಲ್ಲ ಜನಬಲನೂ ಇಲ್ಲ ಅವಕಾಶವೂ ಇಲ್ಲ ಸಮಯನೂ ಇಲ್ಲ ಆದರೆ ನನಗೆ ಶಕ್ತಿ ಇದೆ ಎಷ್ಟು ಸಮಯ ಇದೆ ಅಷ್ಟರ ಮಟ್ಟಿಗೆ ಆ ಸೇವೆಯನ್ನು ಮಾಡುವುದಕ್ಕೆ ನಾನೊಬ್ಬ ಮುಂದಾದರೆ ಸಾಕು ಒಂದು ಇಪ್ಪತ್ತು ಪ್ಲಾಸ್ಟಿಕ್ ತೀರ್ಥದಲ್ಲಿ ತೇಲಾಡ್ತಾ ಒಂದು ನಾಲ್ಕು ನಾನು ತೆಗೆದು ಹೋಗಿದ್ರೆ ಸಾಕು ಅಷ್ಟೇ ಸ್ವಚ್ಛ ಆಯಿತಲ್ಲ ಇನ್ನೊಬ್ಬ ಇನ್ನೇ ಆಗ್ತಗದ್ರೆ ಸಾಕು ನಿಮ್ಮ ಜೊತೆಗೆ ಬಂದ ನಾಲ್ಕು ಜನರಿಗೆ ಈ ಬುದ್ಧಿ ಬಂದಿದ್ದರೆ ಅದು ಸ್ವಚ್ಛನೇ ಆಗಿ ಹೋಗ್ತದೆ ಈ ತರಹದ ತೀರ್ಥಗಳ ಕ್ಷೇತ್ರಗಳ ದೇವಸ್ಥಾನಗಳ ಶುದ್ಧಿಯನ್ನ ಮಾಡುವ ಪ್ರವೃತ್ತಿ ನಮ್ಮಲ್ಲಿ ಬೆಳೆಯಬೇಕು ಇದರಿಂದ ಪುಣ್ಯವೂ ಅಪಾರ ಇದೆ ಪರಿಸರದ ಶುದ್ಧಿ ಆರೋಗ್ಯಕರವೂ ಹೌದು ಕೃಷ್ಣ ಹೇಳ್ತಾನೆ ಸಮ್ಮಾರ್ಜನ ಉಪಲೇಪಾಭ್ಯಂ ಸೇಕಮಂಡಲ ವರ್ತನೈ ಗೃಹೇ ಶುಶ್ರೂಷಣಂ ಮಹ್ಯಂ ದಾಸವತ್ ಯದಮಾಯಯ ಕಪಟ ಇರಬಾರದು ಮತ್ತು ಏ ಬಾಬಾ ಇಲ್ಲ ಬಾ ಅಂತ ಕರೆದು ಆ ವಿಡಿಯೋಗ್ರಾಫರು ಫೋಟೋಗ್ರಾಫರ್ನ ಕರೆದು ನೋಡು ನಾನು ಇಲ್ಲಿ ತೆಗಿತಾ ಇದ್ದೀನಿ ತೆಗಿಯ ಈ ಕಾಪಟ್ಟೆ ಎಲ್ಲ ಬೇಡ ಅಮಾಯ ಮಾಯೆ ಕಪಟ ಮೋಸ ವಂಚನೆ ಇದಿರಬಾರದು ಪ್ರಾಮಾಣಿಕತೆ ಇರಬಾರ್ದು ಬಾಗಲ ಹಾಕ್ಕೊಂಡು ಕೆಲಸ ಮಾಡಿ ಅಷ್ಟೆ ಅಮಾನಿತ್ವಂ ಅದಂಭಿತ್ವಂ ಕೃತಸ್ಯ ಅಪರಿಕೀರ್ತನ ಸ್ಪಷ್ಟೀಕರಣ ಮಾಡ್ತಾರೆ ಅಹಂಕಾರ ಇರಬಾರದು ಅದಂಭ ಸ್ವಲ್ಪ ಮಾಡಿ ಬಹಳ ಅಂತ ತೋರಿಸಿಕೊಳ್ಳುವುದು ಅದಂಭ ಆತ್ಮನಃ ಅಲ್ಪತ್ವ ಜ್ಞಾತ್ವಾಪಿ ಮಹತ್ವ ಪ್ರದರ್ಶನಂ ದಂಭ ನಾನು ಚಿಕ್ಕಮ ಅಂತ ಗೊತ್ತು ತನಗೆ ಒಳಗೆ ನಾನು ಮಾಡೋ ಕೆಲಸ ಸಣ್ಣದು ಅಂತೂ ಗೊತ್ತು ಅದನ್ನು ಬಹಳ ದೊಡ್ಡದಾಗಿ ಮ್ಯಾಗ್ನಿಫೈ ಮಾಡಿ ತೋರಿಸೋ ಕಾರಣ ಇಲ್ಲ ಕೃತಸ್ಯ ಅಪರಿಕೀರ್ತನ ಮಾಡಿದ್ದನ್ನು ಹೇಳಿಕೊಳ್ಳಬಾರದು ದೇವರ ಯಾವ ವಸ್ತುವನ್ನೂ ಉಪಯೋಗಿಸಬಾರದು ಯಾವ ವಸ್ತುವನ್ನು ಅಂದರೆ ಏನು ಸಾಮಾನ್ಯವಾಗಿ ದೇವರ ಚಾಮರ ತಗೊಂಡು ನಾವು ಹಳಿ ಹಾಕ್ಕೊಳ್ಳೋದು ಕಡಿಮೆ ಅಂತ ಅಷ್ಟು ಯಾರು ಹೋಗೋದಿಲ್ಲ ಇರ್ಬೋದು ಕೆಲವರು ಪ್ರಾಯ ಅಂಥ ಕೆಲಸ ಮಾಡೋರು ಕಡಿಮೆ ಅಥವಾ ದೇವರ ನೈವೇದ್ಯಾದಿಗಳಿಗೆ ಉಪಯೋಗಿಸುವ ತಟ್ಟೆಯಲ್ಲಿ ಊಟ ಮಾಡೋದು ಅತೀ ಸಾಮಾನ್ಯರು ಏನೂ ಸಂಸ್ಕಾರ ಇಲ್ಲದೆ ಇದ್ದವ್ರು ಸಂಸ್ಕಾರವಂತರು ಅದನ್ನು ಮಾಡೋದಿಲ್ಲ ಆದರೆ ಎಲ್ಲ ಸಂಸ್ಕಾರವಂತರು ಮಾಡುವಂತಹ ತಪ್ಪು ಯಾವುದು ಅಂದರೆ ಇದ್ದಕ್ಕಿದ್ದಾಗೆ ಕರೆಂಟ್ ಹೋಯ್ತು ಅಂದರೆ ದೇವರ ಮನೆ ದೀಪ ತೆಗೆದುಕೊಂಡು ಹುಡುಕ್ಲಿಕ್ಕೆ ಶುರು ಮಾಡ್ತಾನೆ ಎಲ್ಲಿದೆ ಕಡ್ಡಿ ಪಿಟಿಗೆ ಎಲ್ಲಿದೆ ಅಂತ ಅಪಿ ದೀಪಾವಲೋಕಮ್ಮೇ ನೋಪಯುಂಜಾನ್ ನಿವೇದಿತಂ ನನಗೆ ಸಮರ್ಪಣೆ ಮಾಡಿದ ದೀಪವನ್ನು ನಿಮ್ಮ ಸ್ವಾರ್ಥಕ್ಕಾಗಿ ಬಳಸಬೇಡಿ ಇದು ಭಾಳ ಕಷ್ಟ ಇದು ಎಲ್ಲರೂ ಮಾಡೋ ಕೆಲಸ ಅದಕ್ಕೆ ಅದನ್ನೊಂದೇ ಹೇಳಿದ್ದೇನೆ ಕೃಷ್ಣ ದೀಪವನ್ನು ಸಹಜವಾಗಿ ಉಪಯೋಗಿಸ್ತಾರೆ ಯಾಕಂದರೆ ಕತ್ತಲಾಯಿತು ಅಂದರೆ ಮೊದಲನೇ ಕೆಲಸ ನಿಮಗೆ ಇದ್ದಕ್ಕಿದ್ದಾಗಿ ಕರೆಂಟ್ ಹೋಯಿತು ಅಂದರೆ ಕಾಣಿಸೋದಿಲ್ಲ ಅಲ್ವಾ ಅದಕ್ಕಾಗಿ ಒಂದು ನಿಯತವಾದ ಸ್ಥಳದಲ್ಲಿ ಆ ಬೆಂಕಿ ಪಟ್ಟಣ ಇಡಿ ಅದು ಕಳೆಯೋ ಕೈ ಹಚ್ಚಿದ್ರೆ ಸಿಗಬೇಕು ಅದನ್ನು ಹುಡುಕೋದಕ್ಕೆ ದೇವರ ದೀಪ ತರಲಿಕ್ಕೆ ಹೋಗಬೇಡಿ ಅಪಿ ದೀಪಾವಲೋಕಮ್ಮೇ ನೋಪಯುಂಜಾನ್ ನಿವೇದಿತಂ ಯಜ್ಜದಿಷ್ಟತಮಂ ಲೋಕೆ ಯಚ್ಚಾತಿ ಪ್ರಿಯಮಾತ್ಮನಃ ತತ್ತನ್ ಅಂದರೆ ಇದೊಂದೇ ಅಲ್ಲ ಅದಕ್ಕೆ ಹೇಳಿದೆ ಇದು ಉದಾಹರಣೆಗೆ ಹೇಳಿದ್ದು ಇದರಂತೆ ಯಾವ ವಸ್ತುವನ್ನು ದೇವರ ತುಪ್ಪ ಎಣ್ಣೆ ನೀರು ಯಾವುದು ಮೀಸಲಾದದ್ದನ್ನು ನಮ್ಮ ಸ್ವಾರ್ಥಕ್ಕೆ ಬಳಸುವುದಿಲ್ಲ ದೇವರಿಗೆ ಅರ್ಪಣೆ ಮಾಡಿ ನೈವೇದ್ಯ ಅಂತಾದ ಮೇಲೆ ಶೇಷ ಅಂತಾದ ಮೇಲೆ ಅದನ್ನು ತಿನ್ನೋದೇ ಮತ್ತೆ ಅದು ಆದರೆ ದೇವರಿಗೆ ಅಂತ ಮೀಸಲಿಟ್ಟಿದ್ದನ್ನು ನಾವೇ ಮೊದಲು ತಗೊಳ್ಳೋದಲ್ಲ ಯಜ್ಞದಿಷ್ಟತಮಂ ಲೋಕೆ ಯಚ್ಚಾತಿ ಪ್ರಿಯಮಾತ್ಮನಃ ತತ್ತನ್ ನಿವೇದ ಎನ್ಮಹ್ಯಂ ತದ ಅನಂತ್ಯಾಯ ಕಲ್ಪತೆ ಒಂದೊಂದನ್ನು ನಿಮಗೆ ಯಾವುದು ಪ್ರಿಯ ಜೊತೆಗೆ ಯಜ್ಞದಿಷ್ಟತಮಂ ಲೋಕೆ ಎರಡು ಅರ್ಥ ಮಾಡಬೇಕಿದ್ದಕ್ಕೆ ಜನರಿಗೆ ಯಾವುದ್ಯಾವುದು ಇಷ್ಟಾಂತಾಗಿದೆ ಲೋಕೆ ಲೋಕ ಅಂದರೆ ಶಾಸ್ತ್ರಗಳು ಲೋಕೇ ವೇದೆ ಚ ಪೌರುಷಯ ಗ್ರಂಥಗಳು ಪಂಚರಾತ್ರಾದಿ ಗ್ರಂಥಗಳು ವರಾಹ ಪುರಾಣಾದಿ ಗ್ರಂಥಗಳು ಅವುಗಳಲ್ಲಿ ಯಾವುದು ಇಷ್ಟ ಸಮ್ಮತವಾಗಿವೆ ನಿಷಿದ್ಧವಾದದ್ದಲ್ಲ ಪತ್ರಂ ಪುಷ್ಪಂ ಫಲಂ ತೋಯಂಬಂದಾಗ ನಥು ಅವಿಹಿತ ಪತ್ರಾದಿ ತಸೆ ಅಪರಾಧತ್ವೋಕ್ತೇ ಹೇ ವಾರಾಹಾದವು ಅಂತ ಗೀತಾಭಾಷ್ಯದಲ್ಲಿ ಆಚಾರ್ಯರೆಂದಿದ್ದಾರೆ ಹಾಗಾದರೆ ಅದರ ಬೆಳಕಿನಲ್ಲಿ ಇದಕ್ಕೆ ಅರ್ಥ ಮಾಡೋದಾದರೆ ಲೋಕೆ ವರಾಹ ಪುರಾಣಾದಿಗಳಲ್ಲಿ ಅಥವಾ ಪಂಚರಾತ್ರಾದಿ ಗ್ರಂಥಗಳಲ್ಲಿ ಯಾವುದು ವಿಹಿತಾಂತಾಗಿದೆ ಇಷ್ಟತಮವಾಗಿದೆ ಅದರೊಳಗೆ ನಮಗೆ ವಿಶೇಷವಾಗಿ ಯಾವುದು ಸೇರ್ತದೆ ಅದನ್ನೆಲ್ಲವನ್ನೂ ನಾವು ದೇವರಿಗೆ ಸಮರ್ಪಣೆ ಮಾಡಬೇಕು ಯಜ್ಜದಿಷ್ಟತಮಂ ಲೋಕೆ ಯಚ್ಚಾತಿ ಪ್ರಿಯಮಾತ್ಮನಃ ನೋಡಿ ಇದನ್ನು ನೋಡಿದರೆ ಹಾಗೆ ಅರ್ಥ ಅನ್ನಿಸ್ತದೆ ಮುಂದೆ ಅದು ಬೇರೆ ಇದೆ ಯಚ್ಚಾತಿ ಪ್ರಿಯಮಾತ್ಮನಃ ತನಗೆ ಯಾವುದು ಅತ್ಯಂತ ಪ್ರಿಯ ಶಾಸ್ತ್ರಕ್ಕೂ ಯಾವುದು ಸಮ್ಮತ ಅದನ್ನು ದೇವರಿಗೆ ನಾವು ಸಮರ್ಪಣೆ ಮಾಡಬೇಕು ತತ್ತನ್ ನಾವು ಕೊಡುವುದು ಎರಡು ಕೈಗಳಿಂದಾದರೆ ದೇವರು ನಮಗೆ ಅನಂತ ಕೈಗಳಿಂದ ಕೊಡತಾನೆ ತದ ಅನಂತ್ಯಾಯ ಕಲ್ಪತೆ ಎಷ್ಟು ಕಡೆಗೆ ದೇವರ ಪೂಜೆಯನ್ನು ಮಾಡಬೇಕು ಸೂರ್ಯ ಅಗ್ನಿಹಿ ಬ್ರಾಹ್ಮಣಃ ಗಾವಹ ವೈಷ್ಣವ ಖಂ ಅರುಜ್ಜಲಂ ಭೂಹು ಆತ್ಮ ಸರ್ವಭೂತಾನೀ ಹನ್ನೊಂದು ಸ್ಥಾನಗಳನ್ನು ಹೇಳ್ತಾರೆ ಏಕಾದಶ ಸ್ಕಂಧದಲ್ಲಿ ಏಕಾದಶ ಸ್ಥಾನಗಳನ್ನು ತಿಳಿಸ್ತಾರೆ ಭದ್ರ ಪೂಜಾ ಪದಾನಿಮೇ ಇವುಗಳೆಲ್ಲ ನನ್ನ ಪೂಜೆ ಮಾಡುವುದಕ್ಕೆ ಸ್ಥಾನಗಳು ಸೂರ್ಯನಲ್ಲಿ ಬೆಂಕಿಯಲ್ಲಿ ಬ್ರಾಹ್ಮಣರಲ್ಲಿ ಗೋವುಗಳಲ್ಲಿ ವೈಷ್ಣವರಲ್ಲಿ ಖಂ ಮರುತ ಜಲಂ ಆಕಾಶ ವಾಯು ನೀರು ಭೂಮಿ ತಾನು ಜೀವ ತನಗೆ ತಾನೇ ಪೂಜಾ ಸ್ಥಾನ ಸರ್ವಭೂತಾನಿ ಎಲ್ಲ ಜೀವರಾಶಿಗಳು ಒಟ್ಟಾರೆ ಪೂಜಾ ಪದಾನಿಮೆ ಅಂತ ಹಾಗಾದರೆ ಹೇಗೆ ಪೂಜೆ ಮಾಡೋದು ಅಂತ ಸೂರ್ಯನಲ್ಲಿ ಪೂಜೆ ಮಾಡುವಂದ್ರೆ ಹೇಗೆ ಸೂರ್ಯನಲ್ಲಿ ಪೂಜೆ ಮಾಡುವ ಬಗ್ಗೆ ಹೇಗೆ ಅಭಿಷೇಕ ಮಾಡಲಿಕ್ಕೆ ಬರೋದಿಲ್ಲ ಪಂಚಾಮೃತ ಮಾಡಲಿಕ್ಕೆ ಬರೋದಿಲ್ಲ ಹೀಗೆಲ್ಲ ನೀವು ಕೂತಾಗ ಸೂರ್ಯಾಂತರ್ಗತನ ಪೂಜೆ ಮಾಡ್ತೇನೆ ಅಂತ ನಾನು ಇಲ್ಲಿಂದ ಪಂಚಾಮೃತ ಉಗಿದರೆ ನಿಮ್ಮೇಲೆ ಬೀಳುತ್ತದ ಹೊರತು ಸೂರ್ಯನಿಗೆ ಬೀಳೋದಿಲ್ಲ ಮಾಡಲಿಕ್ಕೆ ಬರೋದಿಲ್ಲ ಹೇಗೆ ಅದಕ್ಕೆ ಪೂಜೆ ಮಾಡುವ ವಿಧಾನಗಳು ಬೇರೆ ಇವೆ ಅಂತಾನೆ ದೇವರು ಎಲ್ಲ ಕಡೆಗೆ ಒಂದೇ ರೀತಿಯಲ್ಲ ಸೂರ್ಯೇತು ವಿದ್ಯ ತ್ರಯ್ಯ ಗಾಯತ್ರಿಯ ಜಪವನ್ನು ಮಾಡ್ತಾ ವೇದೋಕ್ತವಾದ ಮಂತ್ರಗಳು ಅವುಗಳ ಪಠನ ವಿಶೇಷವಾಗಿ ಗಾಯತ್ರಿ ತ್ರಿಪದ ಗಾಯತ್ರಿ ಸೂರ್ಯಾಂತರ್ಗತ ನಾರಾಯಣ ಗಾಯತ್ರಿ ಪ್ರತಿಪಾದ್ಯನಾದ ಭಗವಂತ ಅವನನ್ನು ಗಾಯತ್ರಿ ಮಂತ್ರದ ಜಪವನ್ನು ಮಾಡ್ತಾ ಅವನ ಪೂಜೆಯನ್ನು ಮಾಡೋದು ನಿತ್ಯದಲ್ಲಿ ವಿಹಿತವಾದ ಗಾಯತ್ರಿಯನ್ನು ಸಾವಿರ ಮಧ್ಯಮ ಪಕ್ಷ ನೂರು ಕೊನೆ ಪಕ್ಷ ಹತ್ತಾದರೂ ಗಾಯತ್ರಿಯ ಜಪಗಳನ್ನು ಮಾಡಿ ಆ ಗಾಯತ್ರಿ ಮಂತ್ರಾರ್ಥವನ್ನು ಅನುಸಂಧಾನ ಮಾಡ್ತಾ ಸೂರ್ಯಾಂತರ್ಗತ ನಾರಾಯಣನ ಧ್ಯಾನ ಮಾಡುವುದೇ ಸೂರ್ಯನ ಪೂಜೆ ಹವಿಷಾ ಅಗ್ನೌ ಅಗ್ನಿಯಲ್ಲಿ ದೇವರ ಪೂಜೆ ಮಾಡುವುದು ಅಂದರೆ ಗೋವಿಂದ ಅಗ್ನಿಗೆ ಅಭಿಷೇಕ ಮಾಡ್ತೀವಿ ಅಂತ ನೀರು ಹಾಕಿಬಿಟ್ರೆ ಮಹಾಪಂಡಿತ ಅವನು ಅಗ್ನಿಯಲ್ಲಿ ಹವಿಸ್ಸನ್ನು ಹಾಕುವುದೇ ಪೂಜೆ ತುಪ್ಪ ಹಾಕುವುದು ಪೂಜೆ ನೀರು ಹಾಕುವುದಲ್ಲ ಹವಿಷ ಅಗ್ನೌ ಯಜೇತಮ್ ಆತಿಥ್ಯೇನತು ವಿಪ್ರಾಗ್ರೇ ಇನ್ನು ಮೂರನೆಯದು ಬ್ರಾಹ್ಮಣ ಬ್ರಾಹ್ಮಣನನ್ನು ಪೂಜೆ ಮಾಡುವುದು ಅಂದರೆ ಹೇಗೆ ಅವರಿಗೆ ಆತಿಚ್ಛೆ ಮಾಡುವುದು ಬಂದ ಸ್ವಾಗತ ಮಾಡಿ ಆಸನ ಕೊಟ್ಟು ಅವರಿಗೆ ಬೇಕಾದಂತಹ ಪಾದ್ಯಾದಿಗಳನ್ನೆಲ್ಲ ಮಾಡಿ ಉತ್ತಮವಾದ ಊಟವನ್ನು ಬಡಿಸಿ ಸಂತೋಷಪಡಿಸುವುದೇ ಬ್ರಾಹ್ಮಣರಿಗೆ ಮಾಡುವಂತಹ ಪೂಜೆ ಇಲ್ಲಿ ವಿಪ್ರ ಅಂತನದೇ ವಿಪ್ರಾಗ್ರ ಅಂತ ಯಾಕಂದರು ಅದಕ್ಕೆ ತಾಮ್ರಪರ್ಣಯಾಚಾರ್ಯರಂತಾರೆ ಈ ವಿಪ್ರ ಯಾವುದೋ ವಿಪ್ರ ಅಲ್ಲ ವಿಷ್ಣುಭಕ್ತನಾದ ವಿಪ್ರನೇ ಆಗಿರಬೇಕು ಅಂತ ತೋರಿಸುವುದಕ್ಕಾಗಿ ವಿಪ್ರಾಗ್ರೆ ಎಂದಿದ್ದಾರೆ ಬ್ರಾಹ್ಮಣ ಅಂದರೆ ಕೇವಲ ಜಾತಿಯಿಂದ ಬ್ರಾಹ್ಮಣನಾದ ಮಾತ್ರಕ್ಕೆ ಅಲ್ಲ ಅವನಲ್ಲಿ ವಿಶೇಷವಾದಂತಹ ಸದ್ಗುಣಗಳಿರಬೇಕು ವಿಷ್ಣುಭಕ್ತಿ ಇರಬೇಕು ಅಂತಹ ವಿಷ್ಣುಭಕ್ತನಾದ ಸಜ್ಜನನಾದ ಬ್ರಾಹ್ಮಣ ಅವನನ್ನು ವಿಶೇಷವಾಗಿ ನಾವು ಆಧಾರದಿಂದ ಕಾಣಬೇಕು ಅಂತ ತಿಳಿಸಿದ್ದಾರೆ ವಿಪ್ರಾಗ್ರೆ ಗೋಷ್ಠೇ ಗಾಹ ಯವಸಾದಿನ ಇನ್ನು ಬೇರೆ ಗೋವುಗಳಿವೆ ಗೋವುಗಳಿಗೆ ಗೋಷ್ಠದಲ್ಲಿ ಹೋಗಿ ನಾವು ಯವಸ ಅಂದರೆ ಅದಕ್ಕೆ ಧಾನ್ಯ ದವಸಗಳನ್ನೆಲ್ಲ ಕೊಟ್ಟು ತಿನ್ನುವುದಕ್ಕೆ ಗೋಗ್ರಾಸವನ್ನು ಕೊಟ್ಟು ಸೇವೆ ಮಾಡು ಗೋಗ್ರಾಸವನ್ನು ನೀಡಿ ಗೋವುಗಳ ಸೇವೆ ಆತಿಥ್ಯವನ್ನು ಮಾಡಿ ಬ್ರಾಹ್ಮಣರ ಸದ್ಭಕ್ತರ ಸೇವೆ ಹವಿಸ್ಸುಗಳನ್ನು ಹಾಕಿ ಅಗ್ನಿಯಲ್ಲಿ ಭಗವಂತನ ಸೇವೆ ಗಾಯತ್ರಿಯ ಜಪದಿಂದ ಸೂರ್ಯಾಂತರ್ಗತ ನಾರಾಯಣನ ಪೂಜೆಯನ್ನು ಮಾಡಬೇಕು ಅಂತ ಹೇಳಿದರು ಇನ್ನು ವಿಷ್ಣುಭಕ್ತರಾದ ಬ್ರಾಹ್ಮಣರಿಗೆ ವಿಶೇಷವಾದ ಆದರ ಆತಿಥ್ಯವನ್ನು ಮಾಡಬೇಕು ಅಂದರೆ ಕ್ಷತ್ರಿಯರಿಗೆ ವೈಶ್ಯರಿಗೆ ಶೂದ್ರರಿಗೆ ಅವರು ವಿಷ್ಣುಭಕ್ತರಾಗಿದ್ದರೆ ಅವ್ರನ್ನೇನು ಮಾತಾಡಿಸೇಬಾರದು ಅಂತ ತಿಳಿಯಬೇಡಿ ವೈಷ್ಣವರು ಯಾರೇ ಇರಲಿ ಅವರು ಬ್ರಾಹ್ಮಣರಲ್ಲದಿದ್ದರೂ ಪರವಾಗಿಲ್ಲ ವೈಷ್ಣವ ಅಂತ ಆದರೆ ಸಾಕು ವೈಷ್ಣವೇ ಬಂಧು ಸತ್ಕೃತ್ಯ ಅವರನ್ನು ಬಂಧುಗಳಂತೆ ಪ್ರೇಮದಿಂದ ಕಾಣುವುದೇ ಪೂಜೆ ಬಂಧು ಅಂದರೆ ಯಾರು ಅಂತ ಒಂದು ಪ್ರಶ್ನೆ ಅಣ್ಣ ತಮ್ಮಂದಿರು ಅಣ್ಣ ತಮ್ಮಂದಿರನ್ನು ಕಂಡಾಗಿ ಕಾಣೋದು ಅಂದರೆ ಅಣ್ಣ ತಮ್ಮಂದ್ರ ಜೊತೆಗೇನೆ ಜಗಳಾಡ್ತಿರ್ತಾರೆ ಇವರು ಓ ನಾವು ಎಲ್ಲರನ್ನು ಅಣ್ಣ ತಮ್ಮಂದಿರಾಗೆ ಕಾಣುತ್ತೇವೆ ಅಂದರೆ ಎಲ್ಲರ ಜೊತೆಗೆ ಜಗಳಾಡ್ತೇವೆ ಅಂತ ಅರ್ಥ ಕೆಲವರು ಹೇಳ್ತಿರ್ತಾರೆ ಇವರು ಎಷ್ಟು ದಾನ ಮಾಡ್ತಾರೆ ಏ ದಾನ ಅಂದರೆ ಏನು ದುಡ್ಡು ಸುರಿತಾರೆ ಸುರಿತಾರೆ ಅಂದರೆ ನೀರು ಸುರಿದಾಗಿ ಸುರಿತಾರೆ ಅಂತ ನೀರು ಸುರಿದಾಗಿ ಸುರಿತಾರೆ ಅಂದರೆ ಒಳ್ಳೆ ಮಲೆನಾಡಿನೊಳಗೆ ನೀರು ಸುರಿದಾಗಿ ಸುರಿತಾರೆ ಅಂದರೆ ಅರ್ಥ ನೀರಿನ ಬಲಗಾರೆ ಬರಗಾಲ ಇರುವಂತಾ ಈ ಹದಿನೈದು ದಿವ್ಸಕ್ಕೊಂದ್ಸಲ ವಿಜಾಪುರದ ನೀರು ಬರ್ತದೆ ಅಲ್ಲಿ ನೀರು ಸುರಿದಾಗಿ ಸುರಿತಾರೆ ಅಂದರೆ ಏನು ಕೊಡೋದೇ ಇಲ್ಲ ಅಂತ ಅರ್ಥ ಅವರು ಕೃಷ್ಣಾರ್ಪಣೆ ಶಬ್ದ ಒಂದೇ ನೀರು ಸುರಿತಾರೆ ಅಂದರೆ ಆ ನೀರು ಎಲ್ಲಿ ನೀರು ಸಮೃದ್ಧ ನೀರಿದ್ದಲ್ಲಿ ನೀರು ಜಾಸ್ತಿ ಖರ್ಚು ಮಾಡ್ತಾರೆ ಇಲ್ಲದ್ರೆ ನೀರನ್ನು ಕೂಡ ಅಳದಳದು ಖರ್ಚು ಮಾಡ್ತಾರೆ ಪಾಪ ನೀರೇ ಇರೋದಿಲ್ಲ ಏನು ಮಾಡ್ಬೇಕವ್ರು ಹಾಗೇ ಅಣ್ಣ ತಮ್ಮಂದಿರ ಹಾಗೆ ಅಂದರೆ ಅಣ್ಣ ತಮ್ಮಂದಿರನ್ನು ಪ್ರೀತಿಯಿಂದ ಕಾಣಬೇಕು ಅನ್ನೋದನ್ನು ಮೊದಲು ಕಾಣ ತಿಳಿಬೇಕು ಆಮೇಲೆ ಅದರ ಹಾಗೆ ಅದಕ್ಕೆ ಟಿಪ್ಪಣಿಕಾರರೇನ್ಬಿಟ್ರಿ ಈ ಅಣ್ಣ ತಮ್ಮಂದಿರು ಗೋಜಿಗೆ ಹೋಗೋದು ಬೇಡ ಸಾಮಾನ್ಯ ಜಗಳಾಡ್ತಾರೆ ಇವರು ಅದರ ಬದಲಾಗಿ ಬಂಧು ಅಂದರೆ ಇಲ್ಲಿ ಹಳೆಯ ಅಂತ ಅರ್ಥ ಬಂಧು ಸತ್ಕೃತ್ಯ ಅಂದರೆ ಹಳೆಯನನ್ನು ಎಷ್ಟು ಪ್ರೇಮದಿಂದ ಕಾಣ್ತೀರೋ ಅಷ್ಟು ಪ್ರೇಮದಿಂದ ಎಲ್ಲ ವೈಷ್ಣವರನ್ನು ಕಾಣಿ ಬಂಧುರ್ಜಾಮಾತಾ ಅಂತ ತಾಮ್ರಪರ್ಣಿ ಬರೀತಾರೆ ವೈಷ್ಣವೇ ಬಂಧು ಸತ್ಕೃತ್ಯ ಹೃದಿ ಖೇ ಧ್ಯಾನ ನಿಷ್ಠಯ ಹೃದಯ ಇನ್ನು ಆಕಾಶದಲ್ಲಿ ದೇವರ ಪೂಜೆ ಮಾಡುವುದು ಅಂತಂದರೆ ಹೃದಯಾಕಾಶ ಹೃದಯಾಕಾಶದೊಳಗೆ ಹೃದಯದಲ್ಲಿಯೂ ಆಕಾಶ ಇದೆ ಅವಕಾಶ ಇದೆ ಸ್ಪೇಸ್ ಆ ಹೃದಯದೊಳಗಿನ ಅವಕಾಶದಲ್ಲಿ ಭಗವಂತನ ಧ್ಯಾನ ಮಾಡುವುದೇ ಆಕಾಶದಲ್ಲಿ ಮಾಡುವ ಭಗವಂತನ ಪೂಜೆ ವಾಯವು ಮುಖ್ಯಧಿಯ ವಾಯುದೇವರಲ್ಲಿ ಭಗವಂತನ ಪೂಜೆಯನ್ನು ಮಾಡಬೇಕು ಅಂದರೆ ಏನು ಅಂದರೆ ವಾಯುದೇವರ ಅಭಿಷೇಕ ನೈವೇದ್ಯಾದಿಗಳನ್ನು ಮಾಡೋದು ವಾಯುಸ್ಥಿತಿ ಪುರಸ್ಚರಣೆ ಇದೆಲ್ಲ ಸರಿ ವಾಯುದೇವರನ್ನು ಜೀವೋತ್ತಮರು ಅಂತ ತಿಳಿದುಕೊಳ್ಳೋದೇ ಒಂದು ಪೂಜೆ ವಿಷ್ಣುವಿನ ಪೂಜೆ ವಾಯುದೇವರ ಪೂಜೆ ಅಲ್ಲದು ವಾಯುದೇವರನ್ನು ಜೀವೋತ್ತಮ ಅಂತ ತಿಳ್ಕೊಳ್ಳೋದು ವಿಷ್ಣುವಿನ ಪೂಜೆ ಅಂತ ಆಗತ್ತದು ಯಾಕಂದರೆ ವಿಷ್ಣುವಿಗೆ ಅಷ್ಟು ಸಂತೋಷ ನನ್ನ ಭಕ್ತನಾದ ವಾಯುದೇವನನ್ನು ಚೆನ್ನಾಗಿ ಇವನು ಅರ್ಥ ಮಾಡಿಕೊಂಡಿದ್ದಾನೆ ಅಂತ ಬಹಳ ಸಂತೋಷ ಆಗ್ತದೆ ಅದು ವಾಯುದೇವರ ಪೂಜೆ ಅಂತೂ ಸರಿ ಅದು ವಿಷ್ಣುವಿನ ಪೂಜೆಯೂ ಆಗ್ತದೆ ಕೃಷ್ಣ ಹೇಳುವ ಮಾತು ನಾವಲ್ಲ ವಾಯು ಮುಖ್ಯ ಧಿಯಾ ಅಯಂ ಮುಖ್ಯ ಅಂತ ವಾಯುದೇವರ ಬಗ್ಗೆ ನಾವು ತಿಳಿದುಕೊಳ್ಳೋದೇ ಒಂದು ವಾಯುದೇವರ ಪೂಜೆ ಓ ಸುಮ್ಮನೆ ನೀವು ಅರ್ಥ ಹೇಳ್ತೀರಷ್ಟೇ ಹಾಗೆ ಎಲ್ಲಿದೆ ಬೇರೆ ಅರ್ಥ ಮಾಡಬಹುದಲ್ಲ ಇದಕ್ಕೆ ಅಂತಂದರೆ ವಾಯು ಗಾಳಿ ಗಾಳಿ ಭಾಳ ಮುಖ್ಯ ನೋಡಿ ಜೀವನದಲ್ಲಿ ಗಾಳಿನೇ ಇಲ್ಲ ಬದುಕೋದು ಹೇಗೆ ಶ್ವಾಸೋಚ್ಛಾಸ ಮಾಡಲಿಕ್ಕೆ ಆಗೋದಿಲ್ಲ ಇಷ್ಟೇ ಅರ್ಥ ಮಾಡಿಬಿಡೋಣ ವಾಯುದೇವರು ಅವರು ಜೀವೋತ್ತಮರು ಹೀಗೆ ನಾವು ಉಪಾಸನೆ ಮಾಡಬೇಕು ಅಂತ ಹೇಗೆ ಅರ್ಥ ಮಾಡ್ತೀರಿ ಅದಕ್ಕೆ ಆಧಾರ ಏನು ಅಂದರೆ ಮತ್ತೆ ಆಚಾರ್ಯರು ವೇದವ್ಯಾಸದೇವರ ವಚನಕ್ಕೆ ವೇದವ್ಯಾಸದೇವರ ವಚನವನ್ನೇ ಕೊಟ್ಟು ಅವರ ಅಭಿಪ್ರಾಯವನ್ನು ಸ್ಪಷ್ಟಪಡಿಸ್ತಾರೆ ಮಾಹಾತ್ಮೆ ಎಂಬ ಗ್ರಂಥದಲ್ಲಿ ಪರಮಾತ್ಮನೇ ಹೇಳಿಕೊಂಡಿದ್ದಾನೆ ಮುಖ್ಯಧಿ ಅಂದರೆ ಏನು ಅಂತ ಸರ್ವದೇವೋತ್ತಮೋ ವಾಯು ಇತಿ ಜ್ಞಾನನ್ನ ಚಾಪರಂ ಪ್ರಿಯಮಸ್ತಿ ಹರೇಕಿಂಚಿತ ತಾ ವಾಯೋರ್ಹರೆಧ ಇಬ್ಬರು ಅಪ್ಪ ಹಾಗೂ ಮಗ ಇವರಿಬ್ಬರಲ್ಲಿರುವಂತಹ ಪ್ರೀತಿ ಎಷ್ಟು ಅಂದರೆ ವಾಯು ದೇವರು ಸರ್ವೋತ್ತಮ ಅಂತ ತಿಳಿದುಕೊಂಡ್ರೆ ವಾಯುದೇವರಿಗೆ ಭಯ ಬಹಳ ಪ್ರೀತಿ ಅವರನ್ನು ಜೀವೋತ್ತಮ ಅಂತ ತಿಳಿದುಕೊಂಡ್ರೆ ಇವನಿಗೆ ಪ್ರೀತಿ ಹೀಗೆ ಪರಸ್ಪರವಾಗಿ ಇಬ್ಬರಲ್ಲಿಯೂ ಕೂಡ ಆ ತರಹದ ಒಂದು ದೃಢವಾದ ಸಂಬಂಧ ಇದೆ ಇದರಿಂದ ನಾವು ಕೃಷ್ಣನ ಪೂಜೆ ಮಾಡಬೇಕು ಅಂದರೆ ವಾಯುದೇವರನ್ನು ಜೀವೋತ್ತಮ ಅಂತ ತಿಳಿಯಬೇಕು ಅದು ಕೃಷ್ಣನಿಗೆ ಪೂಜೆ ಮಾಡಿದಷ್ಟು ಸಂತೋಷ ಆಗ್ತದೆ ಪ್ರಿಯಮಸ್ತಿ ಹರಿಯ ಭಾರತೀ ವಾಯುಲಕ್ಷ್ಮೀಣಾಂ ಆತ್ಮನಶ್ಚಯಥಾಕ್ರಮಂ ಆಧಿಕ್ಯಜ್ಞಾನ ವಿಷ್ಣು ಸರ್ವತಃ ಸಂಪ್ರಸೀದತಿ ಇತಿ ಮಹಾತ್ಮೇ ಇದರರ್ಥ ವಾಯುದೇವರನ್ನು ಮಾತ್ರ ಜೀವೋತ್ತಮ ಅಂತ ತಿಳ್ಕೊಂಡು ಎದ್ದು ಬಿಡೋದಲ್ಲ ಭಾರತೀ ವಾಯುದೇವರು ಲಕ್ಷ್ಮೀ ಪರಮಾತ್ಮ ತಾರತಮ್ಯ ಕ್ರಮದಲ್ಲಿ ಇವರೆಲ್ಲರೂ ಉತ್ತಮತ್ವವನ್ನು ತಿಳ್ಕೋಬೇಕು ಇದೂ ಉಪಲಕ್ಷಣ ಇಷ್ಟು ಮಾತ್ರ ಅಲ್ಲ ಸ್ವೋತ್ತಮರಾದ ನಮ್ಮ ಗುರುಗಳನ್ನು ಆರಂಭ ಮಾಡಿಕೊಂಡು ವಿಷ್ಣುವಿನವರೆಗೆ ಇರುವ ಎಲ್ಲ ತಾರತಮ್ಯವನ್ನು ತಿಳಿದುಕೊಂಡು ಎಲ್ಲರಲ್ಲಿಯೂ ಅವರವರ ಯೋಗ್ಯತಾನುಗುಣವಾದಂತಹ ಮಹಿಮೆಯನ್ನು ಅರ್ಥ ಮಾಡಿಕೊಂಡು ಭಕ್ತಿ ಮಾಡುವುದು ಅವಶ್ಯಕನೇ ವಾವಿದೇವರಲ್ಲಿ ಪರಮಾತ್ಮನ ಪೂಜೆ ಮಾಡುವುದು ಹೇಗೆ ಅಂತ ಪ್ರಶ್ನೆ ಬಂದದ್ದಕ್ಕೆ ಅದನ್ನು ಇಲ್ಲಿ ಹೇಳಿದ್ದಾರೆ ಆದರೆ ಅದೊಂದೇ ಮಾಡಬೇಕಾದದ್ದು ಅಂತಲ್ಲ ತಾರತಮ್ಯವನ್ನು ತಿಳಿದು ಎಲ್ಲರಲ್ಲಿಯೂ ಭಕ್ತಿಯನ್ನು ಮಾಡಲೇಬೇಕು ಮುಂದೆ ಹೇಳಿ ಇತಿಮಹಾತ್ಮೆ ಅಲ್ಲ ವಾವಿದೇವರು ಜೀವೋತ್ತಮರು ಅಂತ ತಿಳಿದರೆ ದೇವರಿಗೆ ಯಾಕೆ ಸಂತೋಷ ಅವರು ನಿಜವಾಗಿ ಜೀವೋತ್ತಮರಾಗಿದ್ದಾರಾ ಅಥವಾ ಜೀವೋತ್ತಮರು ಅಂತ ತಿಳಿದು ಮಾತ್ರಕ್ಕೆ ಸಂತೋಷ ಆಗಿಬಿಡ್ತದ ನಿಮ್ಮ ಮಗ ಏನು ಬುದ್ಧಿವಂತ ಅವನಷ್ಟು ಬುದ್ಧಿವಂತರೇ ಪ್ರಪಂಚದೊಳಗಿಲ್ಲ ಅಂಥೇಳಿಬಿಟ್ರೆ ಮೂವತ್ತ್ಮೂರು ರೂಪಾಯಿ ನಿನ್ನೆಯವರೆಗೆ ಮೊನ್ನೆಯವರಿಗೆ ದಕ್ಷಿಣೆ ಕೊಡ್ತಿದ್ರು ಎಲ್ಲರೂ ಆದರೆ ಅವರಿಗೆ ನೀವು ಹೊಗಳ್ಬಿಟ್ರೆ ಸಾಕು ಮೂವತ್ತ್ಮೂರು ಕೊಡೋದು ಮುನ್ನೂರ ಮೂವತ್ತ್ಮೂರು ಅಲ್ಲ ನಮಗೆ ದುಡ್ಡಿನ ದುಡ್ಡು ಮಹತ್ವ ಅಲ್ಲ ನಿಮ್ಮ ಮಗನ ಬುದ್ಧಿ ಹೇಳಬೇಕು ಅಂದರೆ ಅಂತ ಮತ್ತೆ ಯಾರಾಗ ಹೇಳಿಯೋದು ಅದು ಮುನ್ನೂರ ಹೋಗಿ ಮೂರು ಸಾವಿರದ ಹೀಗೆ ಇಲ್ಲದೇ ಇದ್ದ ಗುಣಗಳನ್ನು ವರ್ಣನೆ ಮಾಡಿ ಏನು ದೇವರನ್ನು ವಶೀಲಿ ಹಚ್ಚೋದಿದೆಯಾ ಅಲ್ಲ ಹಾಗಾದರೆ ನಿಜವಾಗಿ ಜೀವೋತ್ತಮರಾಗಿದ್ದಾರೆ ವಾಯುದೇವರು ಇದ್ದದ್ದನ್ನು ಹೇಳೋದೇ ಹೊರತು ಇಲ್ಲದೇ ಇದ್ದದ್ದನ್ನಲ್ಲ ಇದ್ದದ್ದು ಅನ್ನಲಿಕ್ಕೆ ಏನಾದಾರ ಅದಕ್ಕೆ ಮತ್ತೆ ಬೇರೆ ಪ್ರಮಾಣಗಳಿವೆ ಶ್ರುತಿಗಳಿವೆ ಸ್ಮೃತಿಗಳಿವೆ ಅದನ್ನು ಕೊಡ್ತಾರೆ ಶ್ರೀಮದಾಚಾರ್ಯರು ವಾಯುರ್ಭೀಮಃ ಭೀಮನಾಧ ಮಹೌಜಾ ಸರ್ವೇಶಾಂಚ ಪ್ರಾಣಿ ನಾವು ಪ್ರಾಣಭೂತಃ ಅನಾವೃತ್ತಿರ್ದೇಹಿಂ ದೇಹಪಾತೆ ತಸ್ಮ್ವಾ ದೇವದೇವೋ ವಿಶಿಷ್ಟ ಇದು ಮಹಾಭಾರತ ಇಧರ್ಮೇಶು ಏನರ್ಥ ಭೀಮನಾದ ಶತ್ರುಗಳಿಗೆ ಭಯಂಕರವಾದಂತಹ ನಾದ ವಾಯುದೇವರಲ್ಲಿದೆ ಭೀಮಸೇನದೇವರಲ್ಲಿ ಮಹೌಜಾ ಅವರೆಲ್ಲರನ್ನೂ ತಡೆಗಟ್ಟುವ ಶಕ್ತಿ ವಾಯುದೇವರಲ್ಲಿದೆ ಸರ್ವಂಚ ಪ್ರಾಣಿ ಪ್ರಾಣಭೂತ ರುದ್ರಾದಿ ಸಕಲ ದೇವತೆಗಳಿಗೂ ಕೂಡ ಜೀವನವನ್ನು ಕೊಡುವಂಥವರು ಬದುಕನ್ನು ನೀಡುವವರು ಜೀವನಪ್ರದರು ಪ್ರಾಣಭೂತ ಭೀಮ ಯಾವಾಗಲೂ ವೇದಾದಿ ಸಕಲ ಸಚ್ಚಾಸ್ತ್ರಗಳನ್ನು ಧಾರಣೆ ಮಾಡಿದವರು ತಮ್ಮ ಮನಸ್ಸಿನಲ್ಲಿ ಭೃತಾಹ ಮಾ ಏನ ಸಹ ಭೀಮಃ ಮಾ ಅಂದರೆ ಪ್ರಮಾಣಗಳು ವೇದ ಮಹಾಭಾರತ ಪಂಚರಾತ್ರಾದಿಗಳನ್ನು ಎಲ್ಲವನ್ನೂ ತಲೆಯಲ್ಲಿ ತುಂಬಿಕೊಂಡವರು ಭೀಮರು ದೇಹಿನಾಮ ದೇಹಪಾತೆ ಅನಾವೃತ್ತಿಯ ಕಾರಣ ದೇಹಿಗಳ ಜೀವರಾಶಿಗಳ ದೇಹ ಬೀಳುವುದಕ್ಕೆ ಆ ದೇಹದಲ್ಲಿ ವಾಯುದೇವರು ಇಲ್ಲದಿರುವುದೇ ಕಾರಣ ಅಂದಮೇಲೆ ಅರ್ಥ ಮಾಡಿಕೊಳ್ಳಿ ವಾಯುದೇವರ ಮಹತ್ವ ಎಷ್ಟಿದೆ ಅಂತ ದೇಹಿನಾಮ್ ದೇಹಪಾತೆ ಅನ ಆವೃತ್ತಿ ಕಾರಣಂ ತಸ್ಮಾತ್ ಹಾಗಾದರೆ ಎಲ್ಲರ ದೇಹದಲ್ಲಿ ಇವರಿದ್ದರೆ ದೇಹ ನಿಲ್ತದೆ ಇವರು ಹೊರಗೆ ಬಂದರೆ ದೇಹ ಬೀಳುತ್ತದೆ ಅಂದರೆ ಇವರು ಎಲ್ಲ ದೇವತೆಗಳಿಗಿಂತಲೂ ಉತ್ತಮರು ನಮ್ಮ ನಿಮ್ಮ ದೇಹ ಅಲ್ಲ ಬರೀ ದೇಹಿನಾಮ ಅಂದರೆ ರುದ್ರಾದೀನ ರುದ್ರಾದಿ ಸಕಲ ಜೀವರಾಶಿಗಳ ಬದುಕು ಇವರ ಆದ್ದರಿಂದ ಇವರೇನಾದರೂ ದೇವದೇವರು ರುದ್ರಾಜ ದೇವತೆಗಳಿಗೂ ದೇವತೆಗಳಾಗಿ ಉತ್ತಮರಾಗಿದ್ದಾರೆ ಅಥವಾ ರುದ್ರಾಜ ದೇವತೆಗಳಿಗೂ ದೇವರಾಗಿದ್ದಾರೆ ದಿವುಸ್ತುತವು ಅವರಿಗೂ ಸ್ತುತ್ಯರಾಗಿದ್ದಾರೆ ನೀವು ಜೀವೋತ್ತಮರು ಅಂತ ಎಲ್ಲ ದೇವತೆಗಳು ಬಂದು ಐದೇವರ ಸ್ತೋತ್ರ ಮಾಡ್ತಾರೆ ನಾವಲ್ಲಪ್ಪ ನೀವೇ ಉತ್ತಮರು ಅಂತ ಶರಣಾಗತರಾದ ಕಥೆ ಉಪನಿಷತ್ತುಗಳಲ್ಲಿ ಬರ್ತದೆ ವಿಶಿಷ್ಟ ವಿಲಕ್ಷಣರಾಗಿದ್ದಾರೆ ಅತ್ಯುತ್ತಮರಾಗಿದ್ದಾರೆ ಇನ್ನೊಂದು ಉಪನಿಷತ್ತು ಹೇಳುತ್ತದೆ ತಸ್ಮ್ದವಾ ವ್ಯಷ್ಟಿ ವಾಯುಸ್ಸಮಷ್ಟಿ ಅಪಪುನರ್ಮೃತ್ಯುಂಜಯತಿಂ ವೇದ ವಾಯುದೇವರಿಗೆ ವ್ಯಷ್ಟಿ ಮತ್ತು ಸಮಷ್ಟಿ ಅಂತ ಕರೀತಾರೆ ವ್ಯಷ್ಟಿ ಅಂತ ಯಾಕೆ ಕರೀತಾರೆ ಪಂಚಭೂತ ಮನೋಬುಧಿರುದ್ರಾಣ ಪ್ರತಿಹಕಂ ಬಾಹ್ಯತಾಪಿ ನೇತೃತ್ವದ್ವಾಷ್ಟಿ ಸ್ಟಿ ಕಭಂಜನೆ ಅದಕ್ಕಂತಾರೆ ನಮ್ಮ ದೇಹದಲ್ಲಿ ಪಂಚಮಹಾಭೂತಗಳಿವೆ ಆ ಪಂಚಮಹಾಭೂತಗಳಿಗೆ ಅಭಿಮಾನಿ ದೇವತೆಗಳಿದ್ದಾರೆ ಆಕಾಶಕ್ಕೆ ಅಭಿಮಾನಿ ಗಣಪತಿ ನಾಳೆ ನಾಳೆ ಹೌದಲ್ಲ ಆಕಾಶಕ್ಕೆ ಅಭಿಮಾನಿಯಾದವನು ಗಣಪತಿ ಆ ಗಣಪತಿಯ ಪೂಜೆಯನ್ನು ನಾಳೆ ನೀವೆಲ್ಲ ಮಾಡುವವರಿದ್ದೀರಿ ಮಾಡುವಾಗ ವಾಯುದೇವರನ್ನು ಮರೆಯಬೇಡಿ ಬರೀ ವಾಯುದೇವರು ಅಂತಿಷ್ಟೇ ನೆನೆಸಿಕೊಳ್ಳಬೇಡಿ ವ್ಯಷ್ಟಿ ಇಂತನ್ನಿ ಆ ಗಣಪತಿಗೆ ನಿಯಾಮಕರಾದ ವಾಯುದೇವರು ಅವರಿಗೆ ವೇಷ್ಟಿ ಎಂದು ಕರೀತಾರೆ ಗಣಪತಿ ಪ್ರವಾಹವಾಯು ಗಾಳಿಗೆ ಅಭಿಮಾನಿಯಾದ ಪ್ರವಹವಾಯುದೇವತೆ. ಬೆಂಕಿಗೆ ಅಭಿಮಾನಿಯಾದ ಅಗ್ನಿದೇವತೆ ನೀರಿಗೆ ಅಭಿಮಾನಿಯಾದ ವರುಣ ಪೃಥ್ವಿಗೆ ಅಭಿಮಾನಿನಿಯಾದ ಧರಾದೇವಿ ಮನಸ್ಸಿಗೆ ಅಭಿಮಾನಿಗಳಾದ ಇಂದ್ರ ಬುದ್ಧಿಗೆ ಅಭಿಮಾನಿಯಾದ ಉಮಾದೇವಿ ಪಾರ್ವತಿ ಹಾಗೂ ಮನೋಭಿಮಾನಿಗಳಾದ ಇನ್ನೊಬ್ಬ ಮುಖ್ಯಾಭಿಮಾನಿಗಳಾದ ಅಹಂಕಾರ ತತ್ವಕ್ಕೆ ಅಭಿಮಾನಿಗಳಾದ ರುದ್ರದೇವರು ಎಂಟು ಜನ ಇವರೆಲ್ಲರೂ ನಮ್ಮ ದೇಹದೊಳಗಿದ್ದಾರೆ ಈ ಪಂಚಭೂತಾಭಿಮಾನಿ ದೇವತೆಗಳು ಮನೋಭಿಮಾನಿ ಹಾಗೂ ಬುದ್ಧಿಭಿಮಾನಿನಿಯಾದ ಉಮಾ ಮತ್ತು ಅಹಂಕಾರಾಭಿಮಾನಿಗಳಾದ ರುದ್ರ ಇವರೆಲ್ಲರನ್ನೂ ನಿಯಮನ ಮಾಡುವವರಾದದ್ದರಿಂದ ವಿವಿಧವಾಗಿ ನಮ್ಮ ದೇಹದಲ್ಲಿ ನಿಂತ ಅಷ್ಟ ಈ ಎಂಟು ದೇವತೆಗಳನ್ನು ನಿಯಮನ ಮಾಡುತ್ತಾರೆ ಆದ್ದರಿಂದ ಇವರಿಗೆ ವ್ಯಷ್ಟಿ ಅಂತ ಕರೀತಾರೆ ವಾಯುದೇವರ ಇದೇ ವಾಯುದೇವರು ಕೇವಲ ಒಳಗಿದ್ದ ಈ ದೇವತೆಗಳಿಗೆ ಮಾತ್ರ ನಿಯಾಮಕರಲ್ಲ ಹೊರಗೂ ಪಂಚಮಹಾಭೂತಗಳಿವೆ ನಮ್ಮ ದೇಹದ ಹೊರಗೆ ಮನಸ್ತತ್ವ ಇದೆ ಬುದ್ಧಿ ತತ್ವ ಇದೆ ನಮ್ಮ ಒಳಗಷ್ಟೇ ಇಲ್ಲ ಹೊರಗೂ ಇವೆ ಅಹಂಕಾರ ತತ್ವವೂ ಹೊರಗೆ ವ್ಯಾಪ್ತವಾಗಿದೆ ಈ ಎಲ್ಲ ತತ್ವಗಳಿಗೂ ನಿಯಾಮಕರಾದ ಈ ದೇವತೆಗಳನ್ನೂ ಅದರಂತೆ ಅಧಿದೈವದಲ್ಲಿ ಸ್ವರ್ಗಾದಿಗಳಲ್ಲಿರುವ ದೇವತೆಗಳನ್ನೂ ನಿಯಮನ ಮಾಡುತ್ತಾರೆ ಆದ್ದರಿಂದ ಇವರಿಗೆ ಸಮಷ್ಟಿ ಎಂತಾರೆ ಒಳಗಿನ ಹೊರಗಿನ ಈ ಎಂಟು ದೇವತೆಗಳನ್ನು ನಿಯಮನ ಮಾಡುವವರಾದದ್ದರಿಂದ ಬಾವಿದೇವರಿಗೆ ವ್ಯಷ್ಟಿ ಸಮಷ್ಟಿ ಅಂತ ಇದು ಒಂದು ವ್ಯಾಖ್ಯಾನ ಭಾಗವತ ತಾತ್ಪರ್ಯದಲ್ಲಿ ಮಾಡಿದ್ದು ಇನ್ನೊಂದು ವ್ಯಾಖ್ಯಾನವನ್ನು ಬೃಹದಾರಣ್ಯಕ ಭಾಷ್ಯದಲ್ಲಿ ಮಾಡುತ್ತಾರೆ ಈ ಉಪನಿಷತ್ತಿಗೆ ನೇರ ವ್ಯಾಖ್ಯಾನ ಮಾಡುವಾಗ ಅಲ್ಲಿ ಉಪನಿಷತ್ತಿ ಭಾಷ್ಯದಲ್ಲಿ ಆಚಾರ್ಯರು ಏನೆಂದರೆ ಎಂಟು ಅಂದರೆ ಅಲ್ಲಿ ಎಂಟು ಗುಂಪು ಮಾಡುತ್ತಾರೆ ಎಂಟು ವ್ಯಕ್ತಿಗಳಲ್ಲ ಎಂಟು ವರ್ಗ ದೇವತೆಗಳು ಋಷಿಗಳು ಪಿತೃಗಳು ಯಕ್ಷರು ಗಂಧರವರು, ಮನುಷ್ಯರು ಸರ್ಪಗಳು ಅಸುರರು ಹೀಗೆ ಎಂಟು ಜಾತಿಯ ಜೀವರಾಶಿಗಳನ್ನು ನೇಮನ ಮಾಡುತ್ತಾರೆ ಆದ್ದರಿಂದ ಇವರಿಗೆ ವ್ಯಷ್ಟಿ ಅಂತ ಹೆಸರು ಇನ್ನು ಸಮಷ್ಟಿ ಅಂದರೆ ಇವರು ಸಾಮಾನ್ಯ ಎಂಟು ಜನ ಸಮೀಚೀನರಾದ ಸುಪೂರ್ಣರಾದ ಮಹಾಸಮರ್ಥರಾದ ಶ್ರೇಷ್ಠರಾದ ಎಂಟು ಜನರಿದ್ದಾರೆ ಅವರನ್ನು ನೇಮನ ಮಾಡುತ್ತಾರೆ ಆದ್ದರಿಂದ ಸಮಷ್ಟಿ ಆ ಎಂಟು ಯಾರು ಅಂದರೆ ಗರುಡ ರುದ್ರ ಶೇಷ ಮೂರು ಅವರ ಹೆಂಡಂದಿರು ಸೌಪರ್ಣಿ ವಾರುಣಿ ಉಮಾ ಆರಾಯಿತು ಸುಪರ್ಣ ಈಶ ಇಂದ್ರ ಇಂದ್ರನ ಹೆಂಡತಿ ಶಚಿ ಎಂಟಾಯಿತು ಗರುಡ ಶೇಷ ರುದ್ರ ಇಂದ್ರರು ಸೌಪರ್ಣಿ ವಾರುಣಿ ಉಮಾ ಶಚಿ ಅವರ ಹೆಂಡಂದಿರು ಎಂಟು ಈ ಎಂಟು ಜನ ದೊಡ್ಡ ದೊಡ್ಡ ದೇವತೆಗಳು ಅಂತೊನಿಸಿಕೊಂಡವರೇನಿದ್ದಾರೋ ಅವರನ್ನೂ ಇವರು ನಿಯಮನ ಮಾಡ್ತಾರೆ ಆದ್ದರಿಂದ ಸಮಷ್ಟಿ ಅಂತ ಮತ್ತೆ ಪ್ರತ್ಯೇಕ ಹೇಳಿದರು ಯಾಕೆಂದರೆ ಸಾಮಾನ್ಯ ದೇವತೆಗಳು ಋಷಿಗಳು ಪಿತೃಗಳು ಗಂಧರ್ವರು ಅಂದುಬಿಟ್ರೆ ಸಣ್ಣ ಸಣ್ಣ ದೇವತೆಗಳನ್ನಷ್ಟು ನಿಯಮನ ಮಾಡ್ತಾ ಇರಬಹುದು ಅಂತ ನೀವು ಅನ್ಕೋಬೇಡಿ ಉತ್ತಮ ದೇವತೆಗಳನ್ನು ಕೂಡ ಇವರು ನಿಯಮನ ಮಾಡ್ತಾರೆ ಅಂತ ಹೇಳುವುದಕ್ಕೆ ಅದು ಸ್ಪೆಷಲ್ ಆಗಿ ಸಮಷ್ಟಿ ಅಂತ ಹೀಗೆ ವ್ಯಷ್ಟಿ ಸಮಷ್ಟಿ ಅಂತನ್ನೋದಕ್ಕೆ ಎರಡು ಅರ್ಥಗಳಿವೆ ಯಾವ ಅರ್ಥಗಳನ್ನು ತೆಗೆದುಕೊಂಡರೂ ಕೂಡ ವಾಯುದೇವರು ಎಲ್ಲ ದೇವತೆಗಳಿಗಿಂತಲೂ ಜೀವರಿಗಿಂತಲೂ ಉತ್ತಮರು ಅನ್ನುವುದು ಉಪನಿಷತ್ತಿನಿಂದ ಸಿದ್ಧವಾಗುತ್ತೆ ನಮಗೆ ಸಾಕು ಇಂತಹ ನಿಜವಾಗಿಯೂ ದೀವೋತ್ತಮರಾದ ದೇವೋತ್ತಮರಾದ ವಾಯುದೇವರನ್ನು ದೇವೋತ್ತಮರು ಜೀವೋತ್ತಮರು ಅಂತ ನಾವು ತಿಳಿಯಬೇಕಾದದ್ದು ನಮ್ಮ ಕರ್ತವ್ಯ ಅದರಿಂದ ದೇವರಿಗೆ ಪ್ರೀತಿಯಾಗತ್ತೆ ಸರಿ ಭೂಮಿಯಲ್ಲಿ ದೇವರ ಪೂಜೆ ಮಾಡಬೇಕು ಅಂತ ಕೃಷ್ಣ ಹೇಳಿದ ಭೂಮಿಯಲ್ಲಿ ದೇವರ ಪೂಜೆ ಮಾಡೋದು ಅಂದರೆ ಏನು ಭೂಮಿಯಿಂದ ಎಲ್ಲಿ ಬೇಕಲ್ಲಿ ಪೂಜೆ ಮಾಡ್ತಾ ಹೋಗೋದು ಬೇಕಾಗಿಲ್ಲ ದೇವರಿದ್ದಾನೆಂದು ತಿಳಿಯಬೇಕಾದರೆ ಸ್ಥಂಡಿಲದಲ್ಲಿ ಭೂಮಿಯಲ್ಲಿ ಏನು ನಾವು ಸ್ಥಂಡಿಲವನ್ನ ಮಾಡಿರ್ತೇವೆ ಯಜ್ಞಾದಿಗಳನ್ನು ಮಾಡುವುದಕ್ಕೆ ಆ ಸ್ಥಂಡಿಲದಲ್ಲಿ ದೇವರ ಪೂಜೆಯನ್ನು ಮಾಡುವುದು ನೋಡಿ ಬರಿ ಅಗ್ನಿಯಲ್ಲಿ ದೇವರಿಗೆ ಆಹುತಿ ಹಾಕೋದಲ್ಲ ಸ್ಥಂಡಿಲಕ್ಕೂ ಒಂದು ಪ್ರತ್ಯೇಕ ಪೂಜೆಯನ್ನು ಮಾಡೋದು ನೀವು ನೋಡಿರ್ತೀರಿ ಯಜ್ಞದಲ್ಲಿ ಮೊದಲಪ್ಪ ಸ್ಥಂಡಿಲೆ ಮಂತ್ರ ಹೃದಯೈಹಿ ಅಲ್ಲಿ ಪೂಜೆ ಮಾಡುವುದು ಅಂದರೆ ಮಂತ್ರಗಳಿಂದ ಹೃದಯ ಅಂದರೆ ನಮಃಶಬ್ಧಾಂತವಾದ ಮಂತ್ರಗಳಿಗೆ ಹೃದಯ ಅಂತಾರೆ ಮಂತ್ರ ಹೃದಯ ಅಂದರೆ ಅಗ್ನೇಯ ನಮಹಾ ಇತ್ಯಾದಿಯಾಗಿ ಏನೋ ನಮಃ ಶಬ್ದಗಳನ್ನು ಕೊನೆಗೆ ಇಟ್ಟು ಹೇಳುವ ಮಂತ್ರಗಳು. ಇವೆ ಆ ತರಹದ ಮಂತ್ರಗಳಿಂದ ನಾವು ಸ್ಥಂಡದಲ್ಲೇ ಭಗವಂತನ ಪೂಜೆ ಮಾಡುವುದು ತನ್ನಲ್ಲಿ ತಾನು ದೇವರ ಪೂಜೆಯನ್ನು ಮಾಡಿಕೊಳ್ಳಬೇಕು ಅಂದರೆ ಹೇಗೆ ಆತ್ಮಾನಮಾತ್ಮನೀ ಭೋಗೈಹಿ ನನ್ನೊಳಗೆ ದೇವರಿದ್ದಾನಲ್ಲ ಆ ದೇವರ ಪೂಜೆಯನ್ನು ಹೇಗೆ ಮಾಡಿಕೊಳ್ಳುವುದು ಅಂದರೆ ನಾನು ವಿಹಿತವಾದ ಭೋಗಗಳನ್ನು ಮಾಡುವಾಗ ಅನುಸಂಧಾನಪೂರ್ವಕವಾಗಿ ಮಾಡಿದರೆ ಸಾಕು ಅದೇ ಪೂಜೆ ನಾನು ಸ್ನಾನ ಮಾಡುವಾಗ ಅಂತರ್ಯಾಮಿಯಾದ ಬಿಂಬರೂಪಿಯಾದ ಭಗವಂತನಿಗೆ ಅಭಿಷೇಕ ಮಾಡ್ತೇನೆ ಅಂತ ಅನುಸಂಧಾನ ಮಾಡಿದರೆ ಅದು ಪೂಜೆ ನಾನು ಊಟ ಮಾಡುವಾಗ ಅಂತರ್ಯಾಮಿಯಾದ ಭಗವಂತನಿಗೆ ನೈವೇದ್ಯವನ್ನು ಮಾಡ್ತೇನೆ ಅಂತ ಅನುಸಂಧಾನ ಮಾಡಿದರೆ ಅದು ನನ್ನಲ್ಲಿ ನಾನು ದೇವರ ಪೂಜೆ ಮಾಡಿಕೊಂಡದ್ದು ಇದರಂತೆ ವಸ್ತ್ರಗಳನ್ನು ಧರಣ ಮಾಡುವಾಗ ಅಲಂಕಾರ ಮಾಡಿಕೊಳ್ಳುವಾಗ ನಾನಾ ವಿಧವಾದ ಭೋಗಗಳನ್ನು ನಾನು ಮಾಡುವಾಗ ಇದೆಲ್ಲ ಒಳಗಿದ್ದ ಭಗವಂತನ ಪೂಜೆ ಅಂತ ಹೊರಗೆ ಮಾಡುವ ಪೂಜೆಯನ್ನು ಮಾಡಿ ತನ್ನ ಭೋಗ ಮಾಡಿಕೊಳ್ಳುವಾಗ ಇದು ಒಂದು ದೇವರ ಪೂಜೆ ಅಂತ ಭಾವಿಸಬೇಕೇ ಹೊರತು ಇದನ್ನು ಒಂದೇ ಮಾಡಬೇಕು ಪ್ರತ್ಯೇಕ ದೇವರ ಪೂಜೆ ಮಾಡೋದೇ ಬೇಕಾಗಿಲ್ಲ ಅಂತ ಈ ಅರ್ಥದಲ್ಲಿ ಅಲ್ಲ ದೇವರ ಪೂಜೆ ಬಿಟ್ಟು ನಾವು ಒಂದು ಕ್ಷಣವೂ ಇರಬಾರದು ಎಲ್ಲ ಹೊತ್ತಿಗೆ ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ ಬದುಕಿಗಾಗಿ ನಾವು ಭೋಗವನ್ನು ಮಾಡಲೇಬೇಕು ಅದನ್ನೂ ವ್ಯರ್ಥ ಯಾಕೆ ಮಾಡಿಕೊಳ್ತೀರಿ ಅಂತರ್ಯಾಮಿಯಾದ ದೇವರು ಒಳಗಿದ್ದಾಗ ನೀವು ಚಿಂತನೆ ಮಾಡಿದರೆ ಸಾಕು ನೀವು ಮಾಡಿಕೊಳ್ಳುವ ಭೋಗವು ದೇವರ ಪೂಜೆಯಾಗುತ್ತೆ ಕ್ಷೇತ್ರಜ್ಞಂ ಸರ್ವಭೂತೇಶು ಸಮತ್ವೇನ ಯಜೇತಿ ಮಾಜೇತಮಾಂ ಇನ್ನು ಸರ್ವಭೂತಗಳಲ್ಲಿ ಕೊನೆಯದು ಹನ್ನೊಂದನೆಯ ಸ್ಥಾನ ಎಲ್ಲಾ ಭೂತಗಳಲ್ಲಿ ಎಲ್ಲ ಜೀವರಾಶಿಗಳಲ್ಲಿ ದೇವರ ಪೂಜೆಯನ್ನು ಮಾಡುವುದು ಅಂದರೆ ಹೇಗೆ ಅಂದರೆ ಸರ್ವಭೂತು ಕ್ಷೇತ್ರಜ್ಞಂ ಮಾಂ ಸಮತ್ವೇನ ಯಜೇತ ಕ್ಷೇತ್ರ ಅಂದರೆ ಶರೀರ ಬರೀ ಶರೀರ ಅಲ್ಲ ಎಲ್ಲ ತತ್ವಗಳು ಇಪ್ಪತ್ತ್ನಾಲ್ಕು ತತ್ವಗಳು ಬ್ರಹ್ಮಾಂಡ ಬ್ರಹ್ಮಾಂಡದೊಳಗಿನ ಎಲ್ಲ ಪದಾರ್ಥಗಳು ಕ್ಷೇತ್ರ ಮಹಾಭೂತಿಯಹಂಕಾರ ಬುದ್ಧಿ ಅವ್ಯಕ್ತಮೇವಚ ಇಂದ್ರಿಯ ದಶ ಎಕ ಪಂಚ ಇಂದ್ರಿಯ ಗೋಚರ ಇಚ್ಛಾ ದ್ವೇಷ ಸುಖಂ ದುಖಾತ ಚೇತನ ಧೃತಿ ಎಂ ಸಮಸ ಉದಾಹರ್ತು ಇದೆಲ್ಲವೂ ಕ್ಷೇತ್ರ ಇಂತಹ ಕ್ಷೇತ್ರವನ್ನು ತಿಳಿದುಕೊಂಡವನು ಯಾರು ಅಂದರೆ ದೇವರೊಬ್ಬನೇ ಕ್ಷೇತ್ರಜ್ಞಂಚಾ ಮಾಂವಿಧಿ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಅಂತಹ ಕ್ಷೇತ್ರಜ್ಞನಾದ ನಾನು ಯಾವ ವಸ್ತುಗಳು ಇವೇ ಅವುಗಳ ಗುಣಧರ್ಮಗಳೇನು ಅವುಗಳನ್ನು ಹೇಗೆ ಮೆಂಟೈನ್ ಮಾಡಬೇಕು ಇದೆಲ್ಲವನ್ನೂ ತಿಳಿದುಕೊಂಡು ಅಲ್ಲಲ್ಲಿದ್ದು ಅದೆಲ್ಲವನ್ನೂ ವ್ಯವಸ್ಥೆ ಮಾಡುವ ನನ್ನನ್ನು ತಿಳಿದರೆ ಸಾಕು ಎಲ್ಲ ನನ್ನ ಪೂಜೆ ಮಾಡಿದ ಹಾಗೆ ಎಲ್ಲ ಜಡ ಹಾಗೂ ಚೇತನಗಳಲ್ಲಿ ದೇವರಿದ್ದಾನೆ ಅವುಗಳನ್ನು ನೇಮನ ಮಾಡ್ತಾನೆ ಆದರೆ ಅವನಲ್ಲಿ ಯಾವುದೇ ತಾರತಮ್ಯ ಇಲ್ಲ ಎಲ್ಲ ಗುಣಪೂರ್ಣನಾಗಿ ದೋಷದೂರನಾಗಿ ಏಕಪ್ರಕಾರನಾಗಿದ್ದಾನೆ ಅಂತ ಕತ್ತಿ ಹಂದಿ ಉತ್ತಮ ವಿದ್ವಾಂಸ ಜ್ಞಾನಿಗಳು ದೇವತೆಗಳು ಎಲ್ಲ ಕಡೆಗಿರುವ ದೇವರು ಮಾತ್ರ ಸಮಾನ ಅಂತ ಯಾರು ತಿಳಿಯುತ್ತಾರೋ ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೆ ಗವಿಹಸ್ತಿ ನಿಶನಿ ಚೈವಶ್ವ ಪಾಕೇಚ್ ಪಂಡಿತರ್ಶಿನ ಇದೇ ಎಲ್ಲ ಕಡೆಗೂ ನನ್ನನ್ನು ಪೂಜೆ ಮಾಡುವುದು ಅನ್ನುವುದಕ್ಕೆ ಅರ್ಥ ತಿಳಿಯೋದಷ್ಟೇ ಎಲ್ಲ ಕಡೆಗೂ ಒಂದೇ ರೀತಿಯಾದ ಪೂಜೆ ಅಲ್ಲ ಜಿಷ್ಣೇಶ್ವೇತು ಮದ್ರೂಪಂ ಶಂಖಚಕ್ರ ಗದಾಂಬುಜೈಹಿ ಯುಕ್ತ ಚತುರ್ಭುಜಂ ಶಾಂತಂ ಧ್ಯಾಯನ್ನರ್ಚೇತ್ ಸಮಾಹಿ ಇಲ್ಲೆಲ್ಲ ಕಡೆಗೂ ನಾನು ಶಂಕಚಕ್ರಗದಾ ಪದ್ಮಧಾರಿಯಾಗಿದ್ದೇನೆ ಅಂತ ನನ್ನ ರೂಪವನ್ನ ಚಿಂತನ ಮಾಡಬೇಕು ಇಷ್ಟಾಪೂರ್ತೇ ನಮಾಮ್ ಯೋ ಯಜೇತ ಸಮಾಹಿ ಲಭತೆ ಮೈ ಸದ್ಭಕ್ತಿಂ ಮತ್ಸ್ಮೃತಿಂ ಸಾಧು ಸೇವಯ ಹಿಂದೆ ಹೇಳಿದ ಈ ಎಲ್ಲ ಅನ್ನ ಇಷ್ಟ ಅಂದರೆ ಯಜ್ಞಯಾಗಾದಿಗಳು ಪೂರ್ತ ಅಂದರೆ ಅನ್ನದಾನಾದಿಗಳು ಮತ್ತು ಉದ್ಯಾನ ಉಪವನ ಸರೋವರ ಇವುಗಳ ನಿರ್ಮಾಣ ಇಂತಹ ಅನೇಕ ರೀತಿಯ ಸೇವೆಯನ್ನು ಯಾರು ಮಾಡ್ತಾರೋ ಅವರು ನನ್ನಲ್ಲಿ ವಿಶೇಷವಾದ ಭಕ್ತಿಯನ್ನು ಹೊಂದುತ್ತಾರೆ ಈ ತರಹದ ಸಾಧು ಸೇವೆಯನ್ನು ಸಜ್ಜನರ ಸೇವೆ ನನ್ನ ಸೇವೆಯನ್ನು ಸಾಧುವಾಗಿ ಸಮೀಚೀನವಾಗಿ ಮಾಡೋದರಿಂದ ಅವರಿಗೆ ವಿಶೇಷವಾಗಿ ನನ್ನ ಸ್ಮರಣೆ ಬರ್ತದೆ ಅದರಿಂದ ಅವರಿಗೆ ಜ್ಞಾನೋದಯವಾಗಿ ಉದ್ಧಾರವಾಗುತ್ತೆ ಪ್ರಾಯೇಣ ಭಕ್ತಿಯೋಗೇನ ಸಂಖ್ಯೇನ ಚಿನೋದ್ಧವ ನೋಪಾಯೋ ವಿದ್ಯತೆ ಸದ್ರಕ್ ಪ್ರಾಯಣಂಹಿ ಸತಾಮಹಂ ಎಲ್ಲ ಸಜ್ಜನರಿಗೆ ನಾನೇ ಪ್ರಯಾಣ ಮುಖ್ಯ ಆಶ್ರಯ ಅಂದ ಮೇಲೆ ನನ್ನಲ್ಲಿ ಭಕ್ತಿಯನ್ನ ಮಾಡೋದು ನನ್ನ ಬಗ್ಗೆ ಸಾಂಖ್ಯಾಂದ್ರೆ ಸರಿಯಾಗಿ ತಿಳಿದುಕೊಳ್ಳೋದು ಸರಿಯಾದ ತಿಳುವಳಿಕೆ ಮತ್ತು ಭಕ್ತಿ ಇವೆರಡನ್ನು ಬಿಟ್ಟರೆ ಪ್ರಾಯ ಬೇರೆ ಉಪಾಯ ಇಲ್ಲ ಈ ಪ್ರಾಯ ಅನ್ನೋ ಶಬ್ದ ಕೆಲವರಿಗೆ ಪ್ರಾಯ ಚಟವಾಗಿ ಬಿಟ್ಟಿರ್ತದೆ ಆ ಪ್ರಾಯ ಅನ್ನೋ ಶಬ್ದಕ್ಕೆ ಅರ್ಥ ಇರೋದಿಲ್ಲ ಸುಮ್ಮ ಸುಮ್ಮನೆ ಪ್ರಾಯ ಅಂತಿರ್ತದೆ ಎಲ್ಲ ಕಡೆಗೂ ಇದು ಪ್ರಾಯ ಅನ್ನೋದು ಏನು ಹಾಗಾದರೆ ಸ್ವಲ್ಪ ದೇವರಲ್ಲಿ ಭಕ್ತಿ ಮಾಡದೇನೂ ನಾವು ಮೋಕ್ಷಕ್ಕೆ ಹೋಗೋದಕ್ಕೊಂದು ಬೇರೆ ಉಪಾಯಗಳು ಒಂದೆರಡು ಹಾದಿ ಇವೆ ಅಂತ ಅರ್ಥ ಆಗ್ತದಲ್ಲ ಪ್ರಾಯ ಇಲ್ಲ ಏನೋ ಒಂದೆರಡು ಇದ್ರೆ ಇರ್ಬೋದು ಅಂತ ಆಗತ್ತೆ ಅದಕ್ಕೆ ಪ್ರಾಯ ಅನ್ನುವ ಶಬ್ದಕ್ಕೆ ಹಾಗೆ ಅರ್ಥ ಅಲ್ಲ ಪ್ರಾಯಣ ಅನ್ನುವುದಕ್ಕೆ ಅವಧಾರಣ ಅಂತ ಒಂದು ಅರ್ಥ ಇದೆ ಕೋಶದಲ್ಲಿ ಅದನ್ನು ನ ಅನ್ನುವ ಶಬ್ದದ ಜೊತೆಗೆ ಅನ್ವಯ ಮಾಡಬೇಕು ಉಪಾಯ ನ ಪ್ರಾಯೇಣ ವಿದ್ಯತೆ ಅಂದರೆ ನೈವ ವಿದ್ಯತೆ ಅಂತ ಅರ್ಥ ಪ್ರಾಯ ಅಂತಂದರೆ ಬಾಹುಲ್ಯ ಅಂತ ಅರ್ಥ ಅಲ್ಲ ಇಲ್ಲಿ ಅವಧಾರಣ ನೈವ ವಿದ್ಯತೆ ಸರ್ವಥಾ ಭಕ್ತಿಯನ್ನು ಬಿಟ್ಟರೆ ಬೇರೆ ಉಪಾಯ ಇಲ್ಲ ದೇವರನ್ನು ಹೊಂದೋದಕ್ಕೆ ಮತ್ತು ಇವೇನೇನೋ ಹೇಳಿದಿರಲ್ಲ ಇಷ್ಟೊತ್ತು ಇದನ್ನೆಲ್ಲ ಮಾಡಿದರೆ ಭಕ್ತಿ ಬರ್ತದೆ ದೇವಸ್ಥಾನ ಕಟ್ಟೋದು ಸರೋವರ ಕಟ್ಟೋದು ಉದ್ಯಾನ ಮಾಡೋದು ಭಗವದ್ಭಕ್ತರ ಸೇವೆ ಮಾಡೋದು ಪರೋಪಕಾರ ಮಾಡೋದು ಎಲ್ಲವೂ ಭಕ್ತಿ ಬರೋದಕ್ಕೋಸ್ಕರ ಇದು ಆದ್ದರಿಂದ ಇದನ್ನು ಆಚರಿಸಬೇಕು ಅಥೇತತ್ಪರಂ ಗುಹ್ಯಂ ಷಣ್ಮತೆಯದೋ ನಂದನ ಸೊಗೊಪ್ಪೆಮ್ಮ ಪಿ ವಕ್ಷ ಮಿತ್ತೊಮ್ಮೆ ಭೃತ್ಯ ಸ್ವರುತ್ಸಖ ನೀನು ಬಹಳ ನನಗೆ ಪ್ರಿಯನಾದ ಗೆಳೆಯನೂ ಹೌದು ನನ್ನನ್ನು ಅರ್ಥ ಮಾಡಿಕೊಂಡವನೂ ಹೌದು ಭಕ್ತನೂ ಹೌದು ನೀನು ಕೇಳದಿದ್ದರೂ ಅಡ್ಡಿಯಿಲ್ಲ ಅತೀ ಗುಹ್ಯವಾದ ಕೆಲವು ರಹಸ್ಯಗಳನ್ನು ಉದ್ದವ ನಿನಗೆ ಹೇಳ್ತೇನೆ ಕೇಳು ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ ಅದನ್ನು ನಾಳೆ ತಿಳಿಸ್ತಾನೆ ಶ್ರೀಕೃಷ್ಣ ನಾಳೆ ಅದನ್ನು ಎಲ್ಲ ಮಾಟ